ನಮ್ಮ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೆ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇತಾಪಾರಿಣಿ ಇಂದು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನಾವು ಭಾರತದ ಎಲ್ಲೆಡೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಕಾರಣದಿಂದ ಗುರುವಾರದ ಈ ಪ್ರವಚನ ಇಂದು ಕಠೋಪನಿಷತ್ತಿನ ಬದಲಾಗಿ ಸ್ವಾಮಿ ವಿವೇಕಾನಂದರ ಕುರಿತೇ ಮಾಡುವುದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತದೆ ಈ ಒಬ್ಬ ಮಹಾ ನಾಯಕರ ಸ್ಮರಣೆ ಅವರ ಜೀವನ ಸಂದೇಶ ಹಾಗೂ ಜಗತ್ತಿಗೆ ಅವರು ನೀಡಿದಂಥ ಕೊಡುಗೆ ಇವುಗಳನ್ನು ಕುರಿತು ನಾವು ಆಲೋಚಿಸ್ತಾ ಹೋದ ಹಾಗೇನು ಸ್ವಾಮಿ ವಿವೇಕಾನಂದರ ಆ ಶಕ್ತಿ ಎನ್ನುವುದು ಇದೆಯಲ್ಲ ಕೇವಲ ಅವರ ಜೀವನದಿಂದಲೇ ಮುಗಿದು ಹೋಯಿತು ಅಂತ ಅನಿಸುವುದಿಲ್ಲ ಸ್ವಾಮಿ ವಿವೇಕಾನಂದರು ಜನ್ಮ ತಳೆದು ನೂರ ಐವತ್ತು ನೂರೈವತ್ತೆರಡು ವರ್ಷ ಆಗೋಯಿತು ಇನ್ನೂ ಕೂಡ ನಮ್ಮ ಯುವಜನತೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿ ಅವರ ಜೀವನದ ಅನೇಕ ಘಟನೆಗಳನ್ನು ನೆನಪಿಸಿಕೊಂಡು ಅದು ಎಷ್ಟರ ಮಟ್ಟಿಗೆ ಸ್ಫೂರ್ತಿಯನ್ನು ಹೊಂದುತ್ತಾರೆ ಅಂತ ಬೇರೆ ಯಾವುದೇ ಒಬ್ಬ ರಾಷ್ಟ್ರ ಹೆಸರು ಕೇಳಿದರೂ ಕೂಡ ಉಂಟಾಗದಂಥ ಒಂದು ವಿಶೇಷ ಪುಳಕ ಅಸಾಧಾರಣ ಒಂದು ಪ್ರೇರಣೆ ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿದ ತಕ್ಷಣ ಉಂಟಾಗತ್ತೆ ಇದಕ್ಕೇನು ಕಾರಣ ನಮ್ಮ ನಾಡಿನ ಒಂದು ಭಾಗ್ಯ ಎನ್ನುವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೆ ಅಪಾರವಾದಂಥ ಸೇವೆ ಸಲ್ಲಿಸಿ ಹೋಗಿದ್ದಾರೆ ಮೊದಲನೇದಾಗಿ ಒಂದು ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಮೂಡ್ತದೆ ಅವರ ಜೀವನವನ್ನು ಓದಿ ಓದಿದಂಥ ಯಾರಿಗೆ ಆದರೂ ಕೂಡ ಅನ್ನಿಸುವಂಥ ಒಂದು ಸಹಜವಾದ ಪ್ರಶ್ನೆ ನೀವೆಲ್ಲ ತಿಳಿದಿರುವ ಹಾಗೆ ಬಾಲ್ಯದಿಂದಲೇ ವಿವೇಕಾನಂದರಿಗೆ ಒಂದು ಪ್ರಶ್ನೆ ಹುಟ್ಟಿತು ಏನು ಅಂತಂದರೆ ದೇವರು ಇದ್ದಾನೆ ಇದ್ದರೆ ಎಲ್ಲಿದ್ದಾನೆ ಅವನನ್ನು ಕಾಣಬಹುದೇ ಕಾಣೋದಾಗಿದ್ದರೆ ಹೇಗೆ ಕಾಣಬೇಕು ಅಥವಾ ಯಾರಾದರೂ ಕಂಡವರಿದ್ದಾರೆಯೇ ಯಾರಾದರೂ ಒಬ್ಬ ವ್ಯಕ್ತಿ ದೇವರನ್ನು ಕಂಡಿದ್ದೇನೆ ಅಂತ ಹೇಳೋನು ಇದ್ದರೆ ಅವನ ಹತ್ತಿರ ಹೋಗುತ್ತಿದ್ರು ಆದರೆ ಅನೇಕರನ್ನು ಕೇಳಿದರಂತೆ ನೀವು ದೇವರನ್ನು ಕಂಡಿದ್ದೀರಾ ಕಂಡಿದ್ದೀರಾ ಒಂದೇ ಉತ್ತರ ಕಂಡಿದ್ದಾರೆ ಅಂತ ಯಾರೋ ಹೇಳಿದ್ದನ್ನು ನಾನು ಕೇಳಿದ್ದೀನಿ ನಾನು ಕಂಡಿಲ್ಲ ಇದೆಲ್ಲ ನಿಮಗೆ ಗೊತ್ತಿರುವ ಕತೆ ಮತ್ತೆ ಅದನ್ನು ಹೇಳಬೇಕಾದಿಲ್ಲ ಇಂಥ ಒಂದು ಅಸಾಧಾರಣವಾದಂಥ ಅನ್ವೇಷಕ ಬುದ್ಧಿ ಸ್ವಾಮೀಜಿಯವರಲ್ಲಿತ್ತು ಯಾವುದನ್ನು ಕೂಡ ಹಿಂದಿನವರು ಹೇಳಿದ್ದಾರೆ ಶಾಸ್ತ್ರ ಹೇಳುತ್ತಾ ಇದೆ ನಮ್ಮ ಅಜ್ಜ ಮುತ್ತಜ್ಜಂದರು ಹೇಳಿದ್ದಾರೆ ಅಂತ ನಂಬಲಿಲ್ಲ ಸ್ವತಃ ನಾನು ಕಾಣಬೇಕು ಅನುಭವಿಸಬೇಕು ಪರೀಕ್ಷಿಸಬೇಕು ನನ್ನ ಅನುಭವಕ್ಕೆ ಬಂದರೆ ಮಾತ್ರ ನಾನು ಅದನ್ನು ನಂಬುತ್ತೇನೆ ಅಂತ ಸ್ವಾಮೀಜಿ ಹೊರಟರು ಕೊನೆಗೆ ಅವರಿಗೆ ಶ್ರೀರಾಮಕೃಷ್ಣರ ದರ್ಶನ ಆಯಿತು ಅವರಲ್ಲೂ ಇದೇ ಪ್ರಶ್ನೆ ಕೇಳಿದರು ಮಹಾತ್ಮರೇ ನೀವು ದೇವರನ್ನು ಕಂಡಿದ್ದೀರಾ ನಿಜವಾಗಿಯೂ ನೇರ ಕೇಳಿಬಿಡೋರು ಯಾವ ಅಂಜಿಕೆ ಅಳಕೂ ಇಲ್ಲ ಅವರೇನೋ ಅಂದ್ಕೋತಾರೋ ಎನ್ನುವ ಹಿಂಜರಿಕೆನೂ ಇಲ್ಲ ಶ್ರೀರಾಮಕೃಷ್ಣರು ಅದೆಂಥ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತಂದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೇರು ಸದೃಶ ಅನೇಕ ಅನೇಕ ವರ್ಷಗಳ ಕಾಲ ಎಡೆಬಿಡದೆ ಸಾಧನೆ ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡದಷ್ಟೇ ಅಲ್ಲ ಬೇರೆ ಬೇರೆ ಬೇರೆ ಮಾರ್ಗಗಳಲ್ಲೆಲ್ಲ ಪ್ರಯತ್ನ ಮಾಡಿ ಸಾಧನೆ ಮಾಡಿ ಅವನನ್ನು ಕಂಡುಕೊಂಡ್ರು ಆದ ಅನುಭವನ್ನೇ ಮತ್ತಷ್ಟು ಮತ್ತಷ್ಟು ಬೇರೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಕಂಡುಕೊಂಡ್ರು ಅವರ ಜೀವನ ಪರ್ಯಂತ ಮಹದೊಡ್ಡ ಸಾಧನೆಯೇ ಆಗು ಹೋಯಿತು ಕೊನೆಗೆ ಮಗುವಿನ ಹಾಗಾಗ್ಬಿಟ್ರು ಇಡೀ ಅನುಭವದ ಒಂದು ದಟ್ಟ ಜೀವನ ಅವರದ್ದು ಆದರೂ ಕೂಡ ಅತ್ಯಂತ ಸರಳತೆ ಯಾರೇ ಬಂದರೂ ಸ್ವೀಕರಿಸುವಂಥ ಒಂದು ಮುಗ್ಧತೆ ಅವರಲ್ಲಿ ಇತ್ತು ಅಂಥವರು ಶ್ರೀರಾಮಕೃಷ್ಣರು ನೀವು ದೇವರನ್ನು ಕಂಡಿದ್ದೀರಾ ಅಂತ ನೇರ ಕೇಳಿಬಿಟ್ರೆ ಅವರು ಅಷ್ಟೇ ಸರಳವಾಗಿ ಉತ್ತರ ಕೊಟ್ಟರು ಹೌದಪ್ಪ ಕಂಡಿದ್ದೇನೆ ಹೇಗೆ ಕಂಡಿದ್ದೀರಾ ನಾನಿನ್ನ ನೋಡ್ತಾ ಇದ್ದೀನಲ್ಲ ಇದೇ ರೀತಿ ಕಾಣ್ತಿದ್ದೀನಿ ಕಂಡಿದ್ದೀನಿ ಯಾವಾಗಲೂ ಕಾಣ್ತಾ ಇದ್ದೀನಿ ಬರೀ ಕಾಣುವುದಷ್ಟೇ ಅಲ್ಲ ದೇವರ ಜೊತೆಗೆ ಮಾತನಾಡಬಹುದು ನಾನು ನಿನ್ನ ಜೊತೆಗೆ ಮಾತಾಡ್ತಾಯಿದ್ದೀನಲ್ಲ ಆ ರೀತಿಯೇ ಮಾತಾಡಬಹುದು ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ನಾನು ದೇವರನ್ನು ಕಂಡಿದ್ದೇನೆ ಮಾತನಾಡಿದ್ದೇನೆ ಹೇಗೆ ಅಂತಂದರೆ ನಿನಗಿಂತ ನಿನ್ನನ್ನು ಕಾಣುವುದಕ್ಕಿಂತ ಸ್ಪಷ್ಟವಾಗಿ ಕಂಡಿದ್ದೇನೆ ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಕಂಡರೆ ಜನರನ್ನು ಕಂಡರೆ ಅದು ಕಾಣುವುದು ಅಂತ ನಾವು ತಿಳ್ಕೊಳ್ತೇವೆ ಸರಿಯಾಗಿ ಕಾಣದೇ ಇದ್ದರೆ ಸರಿಯಾಗಿ ಕಾಣ್ತಾ ಇಲ್ಲ ಮಸ್ಕು ಮಸ್ಕಾಗಿ ಕಾಣ್ತಾ ಇದೆ ಮಬ್ಬುಗತ್ತಲು ಇತ್ತು ಮುಸಂಜೆ ಆಗಿತ್ತು ಬೆಳಕಿರಲಿಲ್ಲ ಅಂತೆಲ್ಲ ಹೇಳ್ತೇವೆ ಪ್ರಕಾಶಮಾನವಾದ ಪೂರ್ತಿಯಾಗಿ ಬೆಳಕಿನಿಂದ ತುಂಬಿದ ಹಗಲಿನಲ್ಲಿ ಒಬ್ಬನನ್ನು ಕಂಡರೆ ಸರಿಯಾಗಿ ಕಂಡಿದ್ದೇವೆ ಅಂತ ಭಾವಿಸ್ತೇವೆ ಶ್ರೀರಾಮಕೃಷ್ಣನ ಪಾಲಿಗೆ ಈ ಸರಿಯಾಗಿ ಕಂಡಿದ್ದೇವೆ ಅನ್ನೋದು ಪೂರ್ತಿಯಾಗಿ ಸರಿಯಾದ ದೃಷ್ಟಿಯಲ್ಲ ಅದು ಸರಿಯಾಗಿ ಕಾಣೋದು ಯಾವಾಗ ಅಂತಂದರೆ ಭಗವಂತನನ್ನು ಕಂಡಾಗ ಅದು ಅಲ್ಟಿಮೇಟ್ ಇನ್ನಷ್ಟು ಸ್ಪಷ್ಟವಾಗಿ ಕಂಡೆ ಅಂತ ಹೇಳಿದರು ಅನಂತರದ ಕಥೆಯೆಲ್ಲ ನಿಮಗೆ ಗೊತ್ತೇ ಇದೆ ನಿರಂತರ ಶಿಷ್ಯವೃತ್ತಿಯಲ್ಲಿ ಶ್ರೀರಾಮಕೃಷ್ಣರಿಂದ ತರಬೇತಿ ಪಡೆದರು ಸಾಧನೆ ಮಾಡಿದರು ಸಾಕ್ಷಾತ್ಕಾರ ಪಡೆದರು ಸ್ವಾಮೀಜಿ ಕೂಡ ಸಾಮಾನ್ಯ ವ್ಯಕ್ತಿಯಲ್ಲ ಅವರ ಬಗ್ಗೆ ಶ್ರೀರಾಮಕೃಷ್ಣರೇ ಹೇಳ್ತಿದ್ದರು ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿ ವಿಹರಿಸ್ತಾ ಇರಬೇಕಾದ್ರೆ ಶ್ರೀರಾಮಕೃಷ್ಣರು ಸಮಾಧಿಮಗ್ನರಾಗಿದ್ದಾಗ ಸಪ್ತರ್ಷಿ ಮಂಡಲ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಅಂತ ಹೇಳುವ ಒಂದು ನೆಲೆಯಂತೆ ಅದು ನೀವು ಕೇಳಬೋದು ಹಾಗಾದರೆ ಆಧ್ಯಾತ್ಮಿಕ ಲೋಕ ಅಂತ ಒಂದು ಇದೆಯೇ ಲೋಕ ನಾವು ಭಾವಿಸಿರುವುದು ಒಂದು ಜಗತ್ತು ಅಲ್ಲಿ ಇಲ್ಲಿ ಇರುವ ಹಾಗೆ ಏನೇನೋ ಪ್ರದೇಶಗಳು ಇತ್ಯಾದಿಗಳ ಇರುತ್ತವೆ ಅಂತ ನಾವು ಭಾವಿಸ್ತೇವೆ ಆದರೆ ಹಾಗಲ್ಲ ಅದು ಈ ಭೌತಿಕ ಪ್ರಪಂಚವನ್ನೇ ನಾವು ಲೋಕ ಅಂತ ಭಾವಿಸ್ತೇವೆ ನೀವು ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಮೂಡ್ತವಲ್ಲ ಅದು ಇನ್ನೊಂದು ಲೋಕ ಮಾನಸಿಕ ಪ್ರಪಂಚ ಮಲಗಿ ನಿದ್ರೆ ಮಾಡಿ ಏನೇನೋ ಕನಸುಗಳು ಕಾಣುತ್ತವೆ ಅದು ನಿದ್ರೆ ಪ್ರಪಂಚ ಹೀಗೆ ನಾನಾ ಬಗೆಯ ಪ್ರಪಂಚಗಳಿವೆ ಆಧ್ಯಾತ್ಮ ಆಧ್ಯಾತ್ಮಿಕ ಪ್ರಪಂಚ ಅಂತಂದರೆ ಗಾಢವಾದಂಥ ಒಂದು ಧ್ಯಾನಾವಸ್ಥೆಯಲ್ಲಿ ಮನುಷ್ಯ ಕಾಣುವಂಥ ಬೇರೆಯ ಒಂದು ಅನುಭವ ಮಾನಸಿಕ ಪ್ರಪಂಚ ಅಂತ ನಾವು ಅಂದ್ಕೊಳ್ಬಹುದು ನಮ್ಮ ಅನುಕೂಲಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೆ ಸುಲಭ ಆಗ್ಲಿ ಅಂತ ಅಂಥ ಒಂದು ಗಾಢವಾದ ಸೂಕ್ಷ್ಮವಾದ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಅಲ್ಲಿ ಸಪ್ತರ್ಷಿ ಮಂಡಲ ಅಂದರೆ ನಾವು ಕಣ್ಣಿಗೆ ಕಾಣುವ ನಕ್ಷತ್ರಗಳು ಇರುವಂಥ ಜಾಗ ಅಂತ ತಿಳ್ಕೊಬೇಡಿ ಸಪ್ತರ್ಷಿಗಳು ಸಪ್ತರ್ಷಿ ಮಂಡಲ ಅಂತ ನಕ್ಷತ್ರಗಳನ್ನು ಗುರುತು ಹಾಕಿ ಜ್ಯೋತಿಷ್ಯದಲ್ಲೋ ಅಥವಾ ಖಗೋಳಶಾಸ್ತ್ರದಲ್ಲೋ ಹೇಳುವುದಿದೆ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಪ್ತರ್ಷಿಗಳು ಅಂದರೆ ಸಾಧನೆಯಲ್ಲಿ ಆಧ್ಯಾತ್ಮಿಕ ಅನುಭವಗಳಲ್ಲಿ ಅತ್ಯುಚ್ಚ ಸ್ಥಾನದಲ್ಲಿರುವಂಥ ಏಳು ಮಂದಿ ಋಷಿಗಳು ಅವರು ಚಿರಂಜೀವಿಗಳು ಯಾವಾಗಲೂ ಇರ್ತಾರೆ ಸಾಧನೆ ತಪಸ್ಸು ಮಾಡ್ತಾ ಇರ್ತಾರೆ ಅಂತೆಲ್ಲ ನಮ್ಮಲ್ಲಿ ಪೌರಾಣಿಕ ಕಲ್ಪನೆಗಳಿವೆ ಋಷಿಗಳು ಅಂತಂದರೆ ಆಧ್ಯಾತ್ಮಿಕ ಸತ್ಯಗಳನ್ನು ಕಂಡುಕೊಂಡವರು ಅಂಥವರದ್ದೇ ಒಂದು ಒಂದು ವಲಯ ಇರುತ್ತದೆ ಅದು ಭೌತಿಕ ಜಗತ್ತಾಗಿರ್ಲಿಕ್ಕಿಲ್ಲ ಬೇರೆ ಒಂದು ಆಧ್ಯಾತ್ಮಿಕ ಅಥವಾ ಭಾವನೆಗೆ ಸಂಬಂಧಪಟ್ಟ ಅನುಭವದ ಇನ್ನೊಂದು ಪ್ರಪಂಚ ಅದು ಅಲ್ಲಿ ನೋಡ್ತಾ ಒಂದು ಅದ್ಭುತವಾದಂಥ ಒಂದು ಜ್ಯೋತಿಪುಂಜ ಕಾಣಿಸ್ತಾ ಇದ್ದಂತೆ ಋಷಿ ತಪಸ್ಸು ಮಾಡ್ತಾಯಿದ್ದಂತೆ ಅವನ ಬಳಿಗೆ ಹೋಗಿ ಸಾಕ್ಷಾತ್ ಭಗವಂತೇ ಪ್ರಾರ್ಥನೆ ಮಾಡಿದಂತೆ ನೀನು ಜಗತ್ತಿಗೆ ದಾರಿ ತೋರಿಸುವುದಕ್ಕೋಸ್ಕರ ಜನ್ಮ ತಾಳಿಬೇಕು ಅಂತ ಹಾಗೆ ಪ್ರಾರ್ಥನೆ ಮಾಡಿಕೊಂಡಂಥ ಭಗವಂತ ಒಂದು ಚಿಕ್ಕ ಮಗುವಿನ ರೂಪ ತಾಳಿ ಆ ಋಷಿಯ ಸುತ್ತ ಹೋಗಿ ಆಟ ಆಡ್ತಂತೆ ಆ ಮಗು ಯಾರೂ ಅಲ್ಲ ಶ್ರೀರಾಮಕೃಷ್ಣರೇ ಸ್ವತಃ ಭಗವಂತೇ ಮಗುವಿನ ರೂಪ ತಾಳಿದ್ದು ಹೀಗೆ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರನ್ನು ಸಪ್ತರ್ಷಿ ಮಂಡಲದಿಂದ ಕರೆದುಕೊಂಡು ಬಂದ್ರು ಬಂದರು ಅಂತ ಶ್ರೀರಾಮಕೃಷ್ಣರೇ ಸ್ವತಃ ಹೇಳಿದರು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಈಗ ಮೊದಲು ಹೇಳಿದಂಥ ಪ್ರಶ್ನೆಯ ವಿಚಾರಕ್ಕೆ ಬರೋಣ ಏನು ಪ್ರಶ್ನೆ ಕೇಳಿದ್ರು ಅಂತಂದರೆ ಅದು ಕೇಳಬಹುದು ಅಂತಂದರೆ ಹೀಗೆ ಶ್ರೀರಾಮಕೃಷ್ಣರಿಂದ ಉಪದೇಶ ಪಡೆದು ಮಾರ್ಗದರ್ಶನವನ್ನೆಲ್ಲ ಹೊಂದಿ ಭಗವಂತನನ್ನು ಕಾಣಬಹುದು ಎನ್ನುವುದನ್ನು ಸ್ವಾಮೀಜಿ ಖಚಿತ ಮಾಡಿಕೊಂಡ್ರು ಸಾಧನೆ ಮಾಡಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು ಇದನ್ನು ಅವರ ಜೀವನದಲ್ಲಿ ನೋಡ್ತೇವೆ ನಾನಾ ಬಗೆಯ ಸಾಧನೆಗಳನ್ನೆಲ್ಲ ಮಾಡಿ ಅವರು ಸತ್ಯವನ್ನು ಕಂಡ್ಕೊಂಡ್ರು ಪ್ರಶ್ನೆ ಏನು ಅಂತಂದರೆ ಈಗ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾದ ಮೇಲೆ ಮತ್ಯಾಕವರು ಎಲ್ಲೆಲ್ಲ ಸುತ್ತಾಡಿದರು ಅಮೇರಿಕಕ್ಕೆ ಹೋದರು ಇಂಗ್ಲೆಂಡಿಗೆ ಹೋದರು ಜಪಾನಿಗೆ ಹೋದರು ಯುರೋಪ್ ದೇಶಗಳಲ್ಲೆಲ್ಲ ಓಡಾಡಿದ್ರು ಮತ್ತೆ ಮರಳಿ ಭಾರತಕ್ಕೆ ಬಂದರು ಬಂದ ಮೇಲೆ ಇಲ್ಲಿಯೂ ಸುಮ್ಮನೆ ಆಗಲಿಲ್ಲ ಒಂದು ಮಠ ಕಟ್ಟಿದ್ರು ಶಿಷ್ಯಂದ್ರನ್ನೆಲ್ಲ ಮಾಡಿಕೊಂಡ್ರು ತನ್ನ ಸೋದರ ಸನ್ಯಾಸಿಗಳನ್ನೆಲ್ಲ ಕೆಲಸಕ್ಕೆ ಹಚ್ಚಿಬಿಟ್ರು ಮತ್ತೆ ಅಮೇರಿಕಕ್ಕೆ ಹೋದರು ಎರಡನೇ ಸಲ ಇದೆಲ್ಲಿ ಯಾತಕ್ ಮಾಡಿದ್ರು ಸಾಕ್ಷಾತ್ಕಾರ ಆದಮೇಲೆ ಮುಗಿದೋಯ್ತಲ್ಲ ಪರಮಾನಂದ ಗಂಟೆ ಗಟ್ಟಲೆ ದಿನಗಟ್ಲೆ ತಿಂಗಳ ಗಟ್ಟಲೆ ಧ್ಯಾನದಲ್ಲಿ ಕುಳಿತುಕೊಡ್ಬೋದಾಗಿತ್ತಲ್ಲ ಇದೆಲ್ಲ ಯಾತಕ್ ಮಾಡಿದ್ರು ಅಂತ ಒಂದು ಪ್ರಶ್ನೆ ಎಂಥವರಿಗಾದರೂ ಬರುತ್ತದೆ ಈ ಪ್ರಶ್ನೆಯನ್ನು ಅವರ ಜೀವನದಲ್ಲೇ ಜೀವನದ ಒಂದು ಘಟನೆಯಿಂದಲೇ ನಾವು ತಿಳ್ಕೊಳ್ಬಹುದು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬಹುದು ಅದೇನು ಅಂತಂದರೆ ಆ ಘಟನೆ ಹೀಗೆ ನಡೀತಾ ಶ್ರೀರಾಮಕೃಷ್ಣರ ಕೊನೆ ದಿನಗಳು ಅವರಿಗೆ ಗಂಟಲಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿತ್ತು ಹೀಗಾಗಿ ಅವರಿಗೆ ಚಿಕಿತ್ಸೆಗೆ ತುಂಬ ಸಹಾಯವಾಗುತ್ತೆ ಅಂತ ಹೇಳಿ ಅವರನ್ನು ಕಾಶೀಪುರ ಅಂತ ಹೇಳುವ ಒಂದು ಪ್ರದೇಶಕ್ಕೆ ಸ್ಥಳಾಂತರಿಸಿದರು ದಕ್ಷಿಣೇಶ್ವರದಲ್ಲೇ ಇದ್ಕೊಂಡು ಸಾಧನೆ ಮಾಡ್ತಾಯಿದ್ರು ಶ್ರೀರಾಮಕೃಷ್ಣರು ಅನಂತರ ಚಿಕಿತ್ಸೆಗೆ ಅನುಕೂಲ ಆಗಲಿ ದೇವಸ್ಥಾನದ ಒಂದು ಭಾಗದಲ್ಲಿದ್ದು ಚಿಕಿತ್ಸೆಗೆ ಸಂಬಂಧಪಟ್ಟ ಕೆಲಸಲ್ಲೂ ಮಾಡಿಕೊಳ್ಳೋದು ಚೆನ್ನಾಗಿರುವುದಿಲ್ಲ ಸರಿ ಇಲ್ಲ ವೈದ್ಯರು ಅಥವಾ ಭಕ್ತರುಗಳೆಲ್ಲ ಬಂದವರಿಗೆ ಬೇಗ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡುವುದಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗುವಂಥ ಒಂದು ಪ್ರದೇಶ ಕಾಶಿಪುರ ಅಂತ ಒಂದು ಉದ್ಯಾನ ಇದೆ ಉದ್ಯಾನದ ಮನೆ ಅಂತಂದರೆ ಗಾರ್ಡನ್ ಹೌಸ್ ಅಂತ ಕರೀತಾ ಈ ಬ್ರಿಟಿಷರ ಪ್ರಭಾವದಿಂದ ಮನೆಯ ಸುತ್ತಮುತ್ತ ಒಳ್ಳೆಯ ಒಂದು ಗಾರ್ಡನ್ನ ಕಟ್ಟುವುದು ಒಂದು ಸುಂದರವಾದ ಒಂದು ಕೊಳ ಆ ಕೊಳದಲ್ಲಿ ತಾವರೆ ಇತ್ಯಾದಿ ಹೂಗಳು ಇತ್ಯಾದಿಗಳಲ್ಲಿಟ್ಕೊಂಡು ಒಂದು ವೈಭವೋಪೇತವಾದಂಥ ಬ್ರಿಟಿಷ್ ಮಾದರಿಯ ಒಂದು ನಿವಾಸ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದೆಲ್ಲ ಇರ್ತಿರಲಿಲ್ಲ ಬಂಗಲೆ ಕಟ್ಟುವುದು ಮನೆ ಇತ್ಯಾದಿಗಳೆಲ್ಲ ಮನೆಯ ಸುತ್ತಮುತ್ತ ಒಂದು ವಠಾರ ದೊಡ್ಡ ಒಂದು ಕಂಪೌಂಡ್ ಇತ್ಯಾದಿಗಳೆಲ್ಲ ಬಂದಿದ್ದು ಪಾಶ್ಚಾತ್ಯದ ಒಂದು ಪ್ರಭಾವದಿಂದ ಅಂಥ ಒಂದು ಮನೆಯನ್ನು ಬಾಡಿಗೆಗೆದ್ದುಕೊಂಡು ತೆಗೆದುಕೊಂಡು ಕಾಶೀಪುರದಲ್ಲಿ ಇದ್ದಾಗ ಒಂದು ದಿನ ಸ್ವಾಮಿ ವಿವೇಕಾನಂದರಿಗೆ ನಿರ್ವಿಕಲ್ಪ ಸಮಾಧಿಯ ಅನುಭವ ಆಯಿತಂತೆ ನಿರ್ವಿಕಲ್ಪ ಸಮಾಧಿ ಅಂತಂದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅತಿ ಉನ್ನತವಾದಂಥ ಒಂದು ಸಮಾಧಿಯ ಅನುಭವ ಶಾಸ್ತ್ರ ಹೇಳುತ್ತೆ ಇದರ ಬಗ್ಗೆ ವಿಶೇಷವಾಗಿ ವೇದಾಂತ ದರ್ಶನದಲ್ಲಿ ಅದ್ವೈತ ವೇದಾಂತದಲ್ಲಿ ಈ ನಿರ್ವಿಕಲ್ಪ ಸಮಾಧಿ ಎನ್ನುವ ಒಂದು ಕಲ್ಪನೆ ಬರ್ತದೆ ಇನ್ನು ಯೋಗಶಾಸ್ತ್ರದಲ್ಲಿ ಕೂಡ ಅಸಂಪ್ರಜ್ಞಾತ ಸಮಾಧಿ ಎನ್ನುವಂಥ ಒಂದು ಸಮಾಧಿಯನ್ನು ಹೇಳಲಾಗಿದೆ ಅದೆರಡು ಹೆಚ್ಚು ಕಡಿಮೆ ಒಂದೇ ರೀತಿಯದು ಏನು ಅದರ ವಿಶೇಷತೆ ಅಂತ ಅಂದರೆ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಅಂತ ಎರಡು ರೀತಿಯ ಸಮಾಧಿಯನ್ನು ಹೇಳ್ತಾರೆ ನಮಗೆಲ್ಲ ತಿಳಿದಿರುವ ಹಾಗೆ ಧ್ಯಾನಾವಸ್ಥೆಯಲ್ಲಿ ಅದರಲ್ಲೂ ಕೂಡ ಆಳವಾದ ಧ್ಯಾನ ಮಾಡ್ತಾಯಿದ್ದ ಹಾಗೆ ಸಾಧನೆ ಮಾಡುವವನ ಮನಸ್ಸು ತಾನು ಯಾವ ವಸ್ತುವಿನ ಮೇಲೆ ಧ್ಯಾನ ಮಾಡ್ತೇನೋ ಆ ವಸ್ತುವನ್ನು ಕುರಿತು ಬೇರೆ ಆಲೋಚಿಸುವುದಿಲ್ಲ ಅದು ಧ್ಯಾನಾವಸ್ಥೆ ನಾವು ಏನನ್ನಾದರೂ ಒಂದು ವಸ್ತುವನ್ನು ಚಿಂತಿಸ್ತಾ ಇದ್ದರೆ ಅದು ನಿರಂತರ ಆಗಿರುವುದಿಲ್ಲ ನಾನು ಪುಸ್ತಕ ಓದ್ತಾ ಇದ್ದರೆ ಪುಸ್ತಕದ ವಿಷಯ ಎಲ್ಲ ಓದ್ತಾ ಇರ್ತೇನೆ ಮಧ್ಯೆ ಮಧ್ಯೆ ಏನೇನೋ ಬರ್ತಾಯಿರ್ತದೆ ಮನಸ್ಸಿಗೆ ಏನೇನೋ ಬೇಕಿರ ಬೇಕಿಲ್ಲದ ಅಥವಾ ಇದಕ್ಕೆ ಸಂಬಂಧ ಪಟ್ಟಿರದ ಬೇರೆ ವಿಚಾರಗಳೆಲ್ಲ ಮಧ್ಯ ಮಧ್ಯ ಮಧ್ಯ ಬರ್ತಾ ಇರ್ತದೆ ಪುಸ್ತಕ ಓದೋದು ಯಾವ ರೀತಿಯೋ ಅದೇ ರೀತಿಯಲ್ಲಿ ನಾವು ಧ್ಯಾನ ಮಾಡುವಾಗಲೂ ಆಗತ್ತೆ ನಮ್ಮ ಇಷ್ಟ ದೇವತೆಯನ್ನು ಅಥವಾ ಭಗವಂತನನ್ನು ಆತ್ಮನನ್ನು ಬ್ರಹ್ಮನನ್ನು ಕುರಿತು ನಿರಂತರ ನಾವು ಚಿಂತಿಸ್ತಾ ಚಿಂತಿಸ್ತಾ ಆ ಮನಸ್ಸಿನ ಎಲ್ಲ ಆಲೋಚನೆಗಳನ್ನು ಒಂದು ಕಡೆಗೆ ಹರಿಯ ಬಿಟ್ಟರೆ ಅದು ಧ್ಯಾನ ತೈಲ ತೈಲಧಾರೆಯ ಹಾಗೆ ಅಂತ ಹೇಳ್ತಾರೆ ಬಿಡಿ ಬಿಡಿ ಬಿಡಿ ಬಿಡಿಯಾಗಿರುವಂಥ ಹೂಗಳನ್ನೆಲ್ಲ ಜೋಡಿಸಿ ಒಂದು ಮಾಲೆ ಮಾಡಿದರೆ ಅದು ಒಂದೇ ಒಂದು ದಾರದ ಹಾಗೆ ಕಾಣಿಸ್ತದಲ್ಲ ಆ ರೀತಿಯಲ್ಲಿ ಎಲ್ಲ ಆಲೋಚನೆಗಳನ್ನು ನಿರಂತರ ಅಂತರ ಇಲ್ಲದೆ ಹರಿಯ ಬಿಟ್ಟರೆ ಅದು ಧ್ಯಾನ ಅಂತ ಹೇಳ್ತಾರೆ ಅಷ್ಟು ಸುಲಭ ಅಲ್ಲ ಅದು ನಮ್ಮ ಇಚ್ಛೆಯ ಪ್ರಕಾರ ಮನಸು ಕೇಳೋದಿಲ್ಲ ಬಹಳ ಪ್ರಯತ್ನಪಟ್ಟು ಬಹಳ ಒತ್ತಡ ಹಾಕಿ ಹೇಗೋ ಒಂದೇ ಬಗೆಯ ಆಲೋಚನೆಯನ್ನೇ ಮತ್ತೆ ಮತ್ತೆ ಮಾಡ್ತಾ ಇದ್ದರೂ ಕೂಡ ಮಧ್ಯೆ ಮಧ್ಯೆ ಬಂದೇ ಬಿಡ್ತದೆ ನುಗ್ಗೇ ಬಿಡ್ತದೆ ನಮಗೆ ಅರಿವಿಲ್ಲದೆ ನಾವು ಅಮೇರಿಕಾ ಜಪಾನ್ ಎಲ್ಲ ಕಡೆ ಹೋಗಿ ಬರ್ತಾ ಇರ್ತೀವಿ ಆದರೆ ಪ್ರಯತ್ನ ಪಟ್ಟರೆ ಅನೇಕ ವರ್ಷಗಳ ಸಾಧನೆಯಿಂದ ಧ್ಯಾನಾವಸ್ಥೆ ಕೆಲವರಿಗೆ ಸಿದ್ಧಿಸಬಹುದು ಹಾಗೆ ಸಿದ್ಧಿಸಿದಾಗ ಏನಾಗುತ್ತದೆ ಶಾಸ್ತ್ರ ಹೇಳ್ತದೆ ಸವಿಕಲ್ಪ ಸಮಾಧಿಯಲ್ಲಿ ವಿಕಲ್ಪ ಒಂದು ಅಲ್ಲದೆ ಇನ್ನೊಂದು ಇರಬಹುದು ಅಂತ ಇದ್ದರೆ ವಿಕಲ್ಪ ಅಂತ ಹೇಳ್ತೇವೆ ಸಂಕಲ್ಪ ವಿಕಲ್ಪ ಅಂತ ಮನಸ್ಸಿಗೆ ಎರಡು ಅವಸ್ಥೆ ಇದೆ ಅಂತ ಹೇಳ್ತಾರೆ ಭಗವಂತನ ಧ್ಯಾನ ಮಾಡ್ತಾ ಇನ್ನೊಂದು ಕಡೆಗೆ ಹೋದರೆ ಮನಸ್ಸು ಅಥವಾ ಬೇರೆ ಆಲೋಚನೆಗಳು ಬಂದರೆ ಅದು ಸವಿಕಲ್ಪ ಇದು ಕೇವಲ ಧ್ಯಾನದ ಅವಸ್ಥೆಯಲ್ಲಿ ಮಾತ್ರ ಅಲ್ಲ ಆಲೋಚನೆಯ ಅವಸ್ಥೆಗಿಂತ ಉನ್ನತವಾದದ್ದು ಧ್ಯಾನಾವಸ್ಥೆ ನಿರಂತರವಾದ ಆಲೋಚನೆ ಇರುತ್ತದೆ ಎಷ್ಟರ ಮಟ್ಟಿಗೆ ಗಾಢವಾಗಿ ಇರುತ್ತದೆ ಅಂತಂದರೆ ತನ್ನ ಮನಸ್ಸು ತಾನು ಬೇರೆಯಲ್ಲ ತಾನು ಚಿಂತಿಸ್ತಾ ಇರುವಂಥ ಆ ಭಗವಂತ ಬೇರೆಯಲ್ಲ ಈ ರೀತಿಯ ಒಂದಾಗುವ ಭಾವನೆ ಅಲ್ಲಿ ಆಗುತ್ತದೆ ಕಾಲ ಮರೆತು ಹೋಗ್ತದೆ ದೇಶ ಇರುವುದಿಲ್ಲ ನಮ್ಮ ಸುತ್ತಮುತ್ತ ಜಗತ್ತು ಇರುವುದಿಲ್ಲ ನಾವೊಬ್ಬರೇ ಇರ್ತೇವೆ ನಾವೊಬ್ಬರು ಇರ್ತೇವೆ ನಮ್ಮ ಹಿನ್ನೆಲೆ ಮುನ್ನೆಲೆ ಎಲ್ಲಿ ಬೇಕಾದರೂ ಇರಲಿ ಭಗವಂತ ಇರ್ತಾನೆ ಕೊನೆಗೆ ಈ ಭಿನ್ನತೆ ಕ್ರಮೇಣ ಕ್ರಮೇಣ ಇಲ್ಲದಾಗ್ತದೆ ಇದು ಧ್ಯಾನದ ಒಂದು ವಿವರಣೆ ಸೊ ಆಲೋಚನೆಗಿಂತ ಈ ಧ್ಯಾನ ಉನ್ನತವಾದದ್ದು ಇದಕ್ಕಿಂತಲೂ ಉನ್ನತವಾದದ್ದು ಸಮಾಧಿ ಅಂತ ಯೋಗಶಾಸ್ತ್ರ ಹೇಳುತ್ತೆ ಆ ಸಮಾಧಿಯಲ್ಲಿ ನಾನು ಇರುವುದಿಲ್ಲ ಅಥವಾ ಧ್ಯಾನ ಮಾಡುವ ವ್ಯಕ್ತಿ ಇರುವುದಿಲ್ಲ ಧ್ಯಾನ ಒಂದು ಧ್ಯಾನ ಮಾಡುವ ವಸ್ತು ಯಾವ ಭಗವಂತನನ್ನ ಕುರಿತು ಧ್ಯಾನ ಮಾಡ್ತಾ ಆ ನಿರಂತರವಾದ ಧ್ಯಾನಾವಸ್ಥೆಯಲ್ಲಿ ಆ ಭಗವಂತನೂ ಇರ್ತಾನೆ ಹಾಗಾಗಿ ಅಲ್ಲಿ ವ್ಯಕ್ತಿ ಬೇರೆಯಲ್ಲ ಧ್ಯಾನ ಮಾಡುವ ಕ್ರಿಯೆ ಬೇರೆಯಲ್ಲ ಧ್ಯಾನ ಮಾಡುವಂಥ ಭಗವಂತ ಬೇರೆಯಲ್ಲ ಈ ರೀತಿಯಲ್ಲಿ ಒಂದುಗೂಡ್ತದೆ ಆದರೆ ಸಂಸ್ಕಾರಗಳ ಬಲದಿಂದ ಹಿಂದಕ್ಕೆ ಹಿಂದಕ್ಕೆ ಎಳಿತಾ ಇರುತ್ತದೆ ಮನಸ್ಸನ್ನು ಅಥವಾ ನಮ್ಮ ಇಡೀ ಪ್ರಜ್ಞೆಯನ್ನು ಹಿಂದಕ್ಕೆ ಹಿಂದಕ್ಕೆ ಎಳಿತಾ ಇರುವಾಗ ಮಧ್ಯ ಮಧ್ಯೆ ಸ್ವಲ್ಪ ಬೇರೆ ಆಲೋಚನೆಗಳು ಅಥವಾ ಆ ಕಡೆ ಈ ಕಡೆ ಅಲುಗಾಟ ಇರುತ್ತದೆ ಇದಕ್ಕೆ ಸವಿಕಲ್ಪ ಅಂತ ಹೆಸರು ಇದು ಆಲೋಚನೆ ವ್ಯವಸ್ಥೆ ಧ್ಯಾನದ ವ್ಯವಸ್ಥೆ ಅಲ್ಲ ಸಮಾಧಿ ಇದು ಇನ್ನೂ ಸಾಕಷ್ಟು ಗಾಢವಾದಾಗ ಅಥವಾ ಸಾಧಕ ಇನ್ನಷ್ಟು ಉನ್ನತ ಹಂತಕ್ಕೇರಿದಾಗ ಯಾವ ಈ ರೀತಿಯ ಬೇರೆ ಅಲುಗಾಟವೂ ಕೂಡ ಇಲ್ಲದೆ ಪರಬ್ರಹ್ಮನಲ್ಲಿ ಸಂಪೂರ್ಣ ಒಂದಾದರೆ ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ ಹೆಸರು ದೇಹಭಾವ ಇರುವುದೇ ಇಲ್ಲ ಅಂತ ಹೇಳಿ ಸಂಪೂರ್ಣ ಪರಮಾತ್ಮಲ್ಲಿ ಒಂದಾಗಿಬಿಡ್ತಾನೆ ಮರ್ಜಾಗಿ ಬಿಡ್ತಾನೆ ಶ್ರೀರಾಮಕೃಷ್ಣರಿಗೆ ಪ್ರತಿನಿತ್ಯ ಉಸಿರಾಟದ ಹಾಗೆ ಆಗಾಗ ಆಗ್ತಿತ್ತಂತೆ ಇಂಥ ಅನುಭವ ಅಷ್ಟರ ಮಟ್ಟಿಗೆ ಅವರ ಮನಸ್ಸು ಅವರ ಸಾಧನೆ ಪಕ್ವಗೊಂಡಿತ್ತು ಅಂಥ ಅನುಭವ ನನಗಾಗಬೇಕು ಅಂತ ಸ್ವಾಮಿ ವಿವೇಕಾನಂದರು ಬಹಳ ಹಠ ಮಾಡಿದ್ರಂತೆ ಶ್ರೀರಾಮಕೃಷ್ಣರತ್ರ ನಿರ್ವಹೆಸ್ಟ್ ಯಾವುದೇ ಅದು ಬೇಕು ನನಗೆ ನಿರ್ವಿಕಲ್ಪ ಸಮಾಧಿಗೆ ಹೋದ ಮೇಲೆ ವಾಪಸ್ಸು ಬರೋದಿಲ್ಲ ಮನಸ್ಸು ಸಾಮಾನ್ಯ ವ್ಯಕ್ತಿಗಳ ಮನಸ್ಸು ಮರ್ಜಾಗಿ ಬಿಟ್ಟರೆ ಭಗವಂತನಲ್ಲಿ ನದಿ ಸಮುದ್ರಕ್ಕೆ ಹೋದರೆ ವಾಪಸ್ ಬರುತ್ತಾ ಅದೇ ರೀತಿ ಒಂದು ಇಪ್ಪತ್ತೊಂದು ದಿವಸದವರೆಗೆ ಹಾಗೂ ದೇಹ ಇರುತ್ತದೆ ಆಮೇಲೆ ಅದು ಬಿದ್ದು ಹೋಗುತ್ತೆ ಅಂತ ಶ್ರೀರಾಮಕೃಷ್ಣನ್ ಹೇಳ್ತಿದ್ರು ನಿರ್ವಿಕಲ್ಪ ಸಮಾಧಿ ದೇಹ ಬಿದ್ದು ಹೋಗುತ್ತೆ ಹೋಗಿಲ್ಲ ಅಂತಂದರೆ ಮರಳಿಯವನ್ನು ಬಂದು ಜೀವವನ್ನು ದೇಹವನ್ನು ಹಿಡ್ಕೊಂಡಿದ್ದರೆ ಅದು ಏನೋ ಒಂದು ಕಾರಣಕ್ಕೋಸ್ಕರ ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು ಲೋಕ ಕಲ್ಯಾಣ ಆಗಬೇಕು ಸಂಗ್ರಹ ನಡೆಯಬೇಕು ಈ ಕಾರಣಕ್ಕೋಸ್ಕರ ಅವನು ಮರಳಿ ಬರ್ತಾನೆ ಸ್ವಾಮಿ ವಿವೇಕಾನಂದರು ನಾನಾ ಧ್ಯಾನದಲ್ಲಿ ಕರಗತರಾಗಿದ್ದರೂ ಕೂಡ ನಿರ್ವಿಕಲ್ಪ ಸಮಾಧಿಯ ಅನುಭವ ಆಗಿರಲಿಲ್ಲಂತೆ ಹಾಗಾಗಿ ಬಹಳ ಪೀಡಿಸಿದ್ರಂತೆ ಶ್ರೀರಾಮಕೃಷ್ಣ ನನಗೆ ಹೇಗಾದರೂ ಮಾಡಿಕೊಡಿ ಅನುಭವ ನೀವು ಪ್ರಯತ್ನ ಪಟ್ಟರೆ ಆಗತ್ತೆ ಅದು ನಿಮ್ಮ ಇಚ್ಛೆ ಪ್ರಕಾರ ಜಗನ್ಮಾತೆ ಕೇಳ್ತಾಳೆ ಕೊನೆಗೆ ಆ ಕಾಶಿಪುರದಲ್ಲಿದ್ದಾಗ ಒಂದು ಸಲ ಅನುಭವ ಆಯ್ತಂತೆ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ತನ್ನ ದೇಹವೇ ಕಾಣ್ತಾ ಇಲ್ಲ ಅಂತ ಅವರು ಸಮಾಧಿಯಿಂದ ಇಳಿದು ಬರುವಾಗ ಪ್ರಜ್ಞೆ ಇಳಿದು ಬಂತು ಆದರೆ ದೇಹವೇ ಕಾಣಿಸ್ತಾ ಇಲ್ಲ ಈ ಅನುಭವ ಆಯಿತಂತೆ ಆಮೇಲೆ ಶ್ರೀರಾಮಕೃಷ್ಣರನ್ನು ಕಂಡಾಗ ಅವರು ಕೇಳಿದರಂತೆ. ಹೇಗಿತ್ತು ನಿನಗೆ ಅನುಭವ ಆಗ ಅವರು ಹೇಳಿದ್ರಂತೆ ಸ್ವಾಮೀಜಿ ಯಾವಾಗಲೂ ನನಗೆ ಇದೇ ನಿರಂತರವಾಗಿ ನಿರ್ವಿಕಲ್ಪ ಸಮಾಧಿಯಲ್ಲೇ ಇರಬೇಕು ಅಂತ ಆಸೆ ಆಯಿತು ಶ್ರೀರಾಮಕೃಷ್ಣರು ಚೆನ್ನಾಗಿ ಬೈದು ಬಿಟ್ಟರಂತೆ ಲಜ್ಜೆಗೆ ನಾಚಿಕೆ ಗೆಟ್ಟವ ನೀನು ಇಷ್ಟು ಸಣ್ಣ ಬುದ್ಧಿವ ಕ್ಷುದ್ರ ಬುದ್ಧಿವ ಅಂತ ನಾನು ಭಾವಿಸಿರಲಿಲ್ಲ ಇಡೀ ಮಾನವ ಕೋಟಿಗೆ ಬೆಳಕನ್ನು ನೀಡುವಂಥ ಒಂದು ದೊಡ್ಡ ಆಲದ ಅನೇಕಾನೇಕ ಜೀವಕೋಟಿಗಳಿಗೆ ಹೇಗೆ ಆಶ್ರಯ ಸ್ಥಾನ ಆಗಿರುತ್ತದೋ ಪಕ್ಷಿಗಳಿಗೆ ನಾನಾ ಬಗೆಯ ಕೀಟಗಳಿಗೆ ಹಲವಾರು ಬಗೆಯ ಚಿಕ್ಕಪುಟ್ಟ ಪುಟ್ಟ ಬಳ್ಳಿಗಳಿಗೆ ಎಲ್ಲ ಆಶ್ರಯ ಆಗಿರುತ್ತದೋ ವಿಶಾಲವಾದ ಒಂದು ಆಲದ ಮರ ಆ ರೀತಿಯಲ್ಲಿ ನೀನು ಇಡೀ ಮಾನವ ಕೋಟಿಗೋಸ್ಕರ ಈ ಆಧ್ಯಾತ್ಮಿಕತೆಯನ್ನು ಭಗವಂತನ ವಿಚಾರವನ್ನು ತಲುಪಿಸುವಷ್ಟರ ಮಟ್ಟಿಗೆ ದೊಡ್ಡ ವ್ಯಕ್ತಿ ನೀನು ಸಾಮಾನ್ಯ ಅಲ್ಲ ನೀನು ಅಂತ ಭಾವಿಸಿದ್ದೆ ಈಗ ನೋಡಿದರೆ ಬರೇ ನೀನು ನಿರ್ವಿಕಲ್ಪ ಸಮಾಧಿಯಲ್ಲಿ ಯಾವಾಗಲೂ ನೀನು ಸಾಕ್ಷಾತ್ಕಾರ ಪಡ್ಕೊಂಡ್ರಿ ಸಾಕು ಅಂತ ನೀನು ಭಾವಿಸ್ತಿದೆಯಲ್ಲ ಇಷ್ಟು ಸ್ವಾರ್ಥ ಬುದ್ಧಿಯವನ್ನೇ ನೀನು ನಾನು ಈ ರೀತಿ ನನ್ನ ಅಂದ್ಕೊಂಡಿರಲಿಲ್ಲ ಅಂತ ಬೈದ್ರಂತೆ ಇದನ್ನು ಕೇಳಿ ಸ್ವಾಮೀಜಿಗೆ ಸ್ವಲ್ಪ ಮಟ್ಟಿಗೆ ನಾಚಿಕೆ ಆಯಿತು ಅವರಿಗೆ ಅರ್ಥ ಆಯಿತು ತಾನು ಬಂದದರ ಉದ್ದೇಶ ಬೇರೇನೂ ಇದೆ ಕೇವಲ ಸಾಕ್ಷಾತ್ಕಾರ ಪಡ ಪಡೆಯುವುದಕ್ಕೋಸ್ಕರ ಅವರು ಬಂದಿರಲಿಲ್ಲ ಜನ್ಮತಃ ಅವರಲ್ಲಿ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಇತ್ತು ಆದ್ದರಿಂದಲೇ ಅವರು ಎಲ್ಲವನ್ನು ಬಿಟ್ಟು ಭಗವಂತನನ್ನು ಕಾಣಬೇಕು ಅಂತ ಮತ್ತೆ ಮತ್ತೆ ಮತ್ತೆ ಅದರ ಕಡೆಗೆ ನುಗ್ಗುತ್ತಾ ಇದ್ರು ಎಲ್ಲಿಯವರ ಮನಸ್ಸು ಅವರ ಹೃದಯ ಪಕ್ವಗೊಂಡು ಶ್ರೀರಾಮಕೃಷ್ಣನ ಬಳಿಗೆ ಬಂತೋ ಆಗ ಶ್ರೀರಾಮಕೃಷ್ಣರು ಅವರಿಗೆ ಧ್ಯಾನ ಸಮಾಧಿ ಅಧ್ಯಾತ್ಮ ಇದನ್ನೆಲ್ಲ ಕೊಡುವುದಕ್ಕೆ ಸಾಧ್ಯ ಆಯಿತು ಆದರೆ ಅವರು ಬಂದಿರೋ ಉದ್ದೇಶ ಕೇವಲ ಇಷ್ಟೇ ಆಗಿರಲಿಲ್ಲ ಈಗಲೇ ಹೇಳಿದ ಹಾಗೆ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರನ್ನು ಸಪ್ತರ್ಷಿ ಮಂಡಲದಿಂದ ಕರ್ಕೊಂಡು ಬಂದರೂ ಬಂದಿದ್ದೀಯಕ್ಕೂ ಭಗವಂತನ ಕಾರ್ಯಕ್ಕೋಸ್ಕರ ಜಗನ್ಮಾತೆಯ ಕೆಲಸ ಅಂತ ಹೇಳ್ತಿದ್ರು ಶ್ರೀರಾಮಕೃಷ್ಣರು ಯಾವುದು ತನಗೋಸ್ಕರ ತಾನು ಮಾಡದೆ ತನ್ನದು ಅಂತ ಹೇಳಿಕೊಳ್ಳಿಲ್ಲ ಎಲ್ಲ ಜಗನ್ಮಾತೆದು ಅವರು ಬಂದ ಉದ್ದೇಶ ಏನಿತ್ತು ಪರಮಾತ್ಮನ ಕಾರ್ಯ ನಡೀಬೇಕು ಭಗವಂತನ ಸಂದೇಶ ಜಗತ್ತಿನಲ್ಲಿ ಹರಡಬೇಕು ಶ್ರೀರಾಮ್ಕೃಷ್ಣರ ಉದ್ದೇಶವೇ ಇದು ಮಾನವ ಕೋಟಿಗೆ ಈ ಆಧುನಿಕ ಜಗತ್ತಿನಲ್ಲಿ ಕೂಡ ಸನಾತನ ಧರ್ಮದ ಆ ಸಂದೇಶವನ್ನು ಹರಡಬೇಕು ಅದಕ್ಕೋಸ್ಕರ ಸಾಕ್ಷಾತ್ ಭಗವಂತನೇ ಜನ್ಮ ತಳೆದು ಬಂದವರು ಶ್ರೀರಾಮಕೃಷ್ಣರು ಅವತಾರ ಅಂದರೆ ಅದೇ ಅವತರಣ ಅಂತಂದರೂ ಅದನ್ನೇ ಮೇಲಿಂದ ಕೆಳ ಕೇಳಿದು ಬರುವುದು ನಮಗೆ ಕಾಣದ ಅಗೋಚರವಾದ ಜಗತ್ತಿನಿಂದ ಈ ಪ್ರಪಂಚಕ್ಕೆ ನಮ್ಮ ಎಲ್ಲರ ಹಾಗೆ ಸಾಮಾನ್ಯರ ಹಾಗೆ ಜನ್ಮ ತಳೆದು ಬಂದಂಥ ಆ ಶಕ್ತಿ ಇದೆಯಲ್ಲ ಅದು ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರ ಆ ಸಂದೇಶವನ್ನ ಸಮರ್ಥವಾಗಿ ಎಲ್ಲಡೆ ಪ್ರಚಾರ ಮಾಡಬಲ್ಲಂಥ ಒಬ್ಬ ಅಷ್ಟೇ ಸಮರ್ಥನಾದ ದಕ್ಷನಾದ ದೈವಿ ಪುರುಷ ಅದಕ್ಕೆ ಸ್ವಾಮಿ ವಿವೇಕಾನಂದರನ್ನು ಶ್ರೀರಾಮಕೃಷ್ಣರು ಕರ್ಕೊಂಡು ಬಂದರು ಇನ್ನೊಂದು ದಿಕ್ಕಿನಲ್ಲಿ ಶ್ರೀಮಾತೆ ಶಾರದಾ ದೇವಿಯಂಥ ಜಗನ್ಮಾತೆಯೇ ಇಡೀ ಜಗತ್ತಿಗೆ ಭಗವಂತನನ್ನು ಹೊಸ ರೀತಿಯಲ್ಲಿ ನೋಡುವ ಹಾಗೆ ಮಾಡಿದರು ದೇವರನ್ನು ಜಗನ್ಮಾತೆ ಅಂತ ನಾವು ಭಾವಿಸಿಕೊಂಡು ಪೂಜಿಸಬಹುದಾದ ವ್ಯಕ್ತಿ ನಮ್ಮ ಕಣ್ಣೆದುರುಗಡೆ ಇದ್ದು ಬಿಟ್ಟರೆ ಮನುಷ್ಯನಿಗೆ ಇದಕ್ಕಿಂತ ಪವಿತ್ರವಾದಂತ ಒಂದು ಲೋಕ ಇನ್ನೂ ಯಾವುದು ಇರುತ್ತೆ ಅದಕ್ಕೋಸ್ಕರ ಅವರು ಶ್ರೀಮಾತೆಯವರನ್ನು ಕರ್ಕೊಂಡು ಬಂದರು ಒಂದು ದೊಡ್ಡ ಪ್ರವಾಹ ಬಂದಾಗ ಅಲ್ಲಿ ಕೇವಲ ಪ್ರವಾಹ ಆಗಿರೋದಿಲ್ಲ ಅಲ್ಲಿ ಪ್ರಚಂಡವಾದ ಬಿರ್ಗಾಳಿ ಇರುತ್ತದೆ ಸಮುದ್ರ ನದಿಗಳು ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತವೆ ಇನ್ನು ಮಿಂಚುಗುಡುಗು ಮಳೆ ಬರಸಿಡ್ಲು ಎಲ್ಲ ಬಂದುಬಿಡ್ತಿರ್ತವೆ ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಆಗಮನ ಅವತರಣ ಅಂತಂದರೆ ಅದರ ಜೊತೆಗೆ ನೂರಾರು ಮಂದಿ ಮಹಾಮಹಾ ಅದ್ಭುತ ವ್ಯಕ್ತಿಗಳು ಜಗತ್ತಿಗೆ ಬಂದ್ಬಿಟ್ರು ಒಬ್ಬರೇ ಬರಲಿಲ್ಲ ಪ್ರಚಂಡವಾದ ಒಂದು ಪ್ರವಾಹದ ಹಾಗೆ ಸ್ವಾಮಿ ವಿವೇಕಾನಂದರು ಯಾಕೆ ಧ್ಯಾನ ಸಮಾಧಿಯಲ್ಲಿ ಮಗ್ನರಾಗಿ ಸುಮ್ಮನಿದ್ದು ಬಿಡಲಿಲ್ಲ ಅಂತಂದರೆ ಇದಕ್ಕೋಸ್ಕರ ಅವರು ಮಾಡುವ ಕಾರ್ಯ ಇತ್ತು ಜಗತ್ತಿಗೆ ಬಂದು ಎಲ್ಲೆಡೆ ಸುತ್ತಾಡಿ ಓಡಾಡಿ ಒಂದೊಂದು ಸಂದೇಶವನ್ನು ಒಂದೊಂದು ಮೂಲೆಗೂ ಕೂಡ ಪ್ರಚಾರ ಮಾಡುವ ಅಗತ್ಯ ಇತ್ತು ಶ್ರೀಮಾತೆಯವರು ಮಾಡಿದಂಥ ಕಾರ್ಯ ಒಂದು ಕುಗ್ರಾಮದ ಮೂಲೆಯಲ್ಲಿ ಕುಳಿತುಕೊಂಡು ಯಾರ ಕಣ್ಣಿಗೂ ಬೀಳದ ಹಾಗೆ ಶಾಂತವಾಗಿ ಮೌನವಾಗಿ ಎಷ್ಟೆಷ್ಟೋ ಸಹಸ್ರಾರು ವರ್ಷಗಳಿಂದ ಇಲ್ಲಿಯ ತನಕ ಹರಿದುಕೊಂಡಿ ಬ ಬಂದಿರತಕ್ಕಂಥ ಆಧ್ಯಾತ್ಮಿಕತೆ ಇದೆಯಲ್ಲ ಅದನ್ನೆಲ್ಲ ಸಂಚಯನ ಮಾಡಿ ತನ್ನ ಶಿಷ್ಯಂದಿರ ಮೂಲಕ ಅನೇಕ ಅನೇಕ ಜೀವಕೋಟಿಗಳಿಗೆ ಹರಿಸುವುದೇ ಶ್ರೀಮಾತೆಯವರ ಮೌನವಾದ ಸೈಲೆಂಟ್ ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ ಅದಾಗಿತ್ತು ಆದರೆ ಸ್ವಾಮೀಜಿಯವರದ್ದು ಬೇರೆ ರೀತಿಯದ್ದು ಸ್ವತಃ ಮನುಷ್ಯನ ಬಾಗಿಲಿಗೆ ಹೋಗಿ ಅವನ ಮುಂದೆ ಡಂಗುರ ಸಾರಿ ಎದ್ದಾಳ ಯಾ ನಿದ್ದೆ ಸಾಕೇನು ನೀನು ಹೀಗೆ ಕೊಳೆತುಕೊಂಡ್ರೆ ಏನು ನಡೆಯಲ್ಲ ಬಡದ ಬೀಸುವ ಕೆಲಸವನ್ನೇ ಮಾಡಿದರು ಅವರು ಒಬ್ಬೊಬ್ಬರ ಕಾರ್ಯ ಒಂದೊಂದು ರೀತಿ ಎಲ್ಲೆಲ್ಲಿ ಏನೇನಾಗಬೇಕು ಅದಕ್ಕೆ ಅದಕ್ಕೋಸ್ಕರ ತಕ್ಕ ರೀತಿಯಲ್ಲೇ ಅವರೆಲ್ಲರ ಒಂದು ನಿರ್ಮಾಣ ಆಗೋಯಿತು ಇದಕ್ಕೆ ತಕ್ಕ ರೀತಿಯಲ್ಲೇ ಅವರ ವ್ಯಕ್ತಿತ್ವ ರೂಪುಗೊಂಡಿತ್ತು ಪ್ರಚಂಡವಾದ ಬುದ್ಧಿಶಕ್ತಿ ಬುದ್ಧಿಯಲ್ಲಿ ಶಂಕರರ ಹಾಗೆ ಅಂತ ಒಬ್ರು ಸ್ತುತಿ ಮಾಡ್ತಾರೆ ಸ್ವಾಮೀಜಿ ಬುದ್ಧಿಯಲ್ಲಿ ಶಂಕರರ ಹಾಗೆ ಹೃದಯದಲ್ಲಿ ಬುದ್ಧನ ಹಾಗೆ ಇದು ಎರಡರ ಸಮ್ಮಿಳನ ಅವರದಾಗಿತ್ತಂತೆ ಶಂಕರಾಚಾರ್ಯ ಜೀವನ ಓದಿದವರಿಗೆ ಗೊತ್ತಿರ್ತದೆ ಅವರ ಪ್ರಚಂಡ ಬುದ್ಧಿಶಕ್ತಿ ಯಾವ ಮಟ್ಟದ್ದಾಗಿತ್ತು ಅಂತ ಇಡೀ ಮಾನವ ಕೋಟಿಯಲ್ಲಿ ಇನ್ನೊಬ್ಬ ಅಂಥ ಬುದ್ಧಿವಂತನ ನಾವು ಹುಡುಕುವುದಕ್ಕೆ ಕಷ್ಟ ಸಾವಿರಾರು ವರ್ಷಗಳಿಂದ ಸನಾತನ ಧರ್ಮದ ಅನೇಕ ತತ್ವಗಳು ಒಂದು ಪರಂಪರೆಯಾಗಿ ಬಂದಿತ್ತು ಈ ತತ್ವ ಎನ್ನುವುದು ಇದೆಯಲ್ಲ ನಮ್ಮ ಕಣ್ಣಿ ಕಾಣೋದಿಲ್ಲ ಅದೇ ಬಹಳ ಆಶ್ಚರ್ಯದ ಕತೆ ಆದ್ದರಿಂದ ಅದನ್ನು ತಿಳ್ಕೊಳ್ಳೋರಲ್ಲಿ ಬಹಳ ಗೊಂದಲ ಇರುತ್ತದೆ ಪ್ರಾಚೀನ ಋಷಿಮುನುಗಳ ಕಾಲದಲ್ಲಿ ಸನಾತನ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಜನರಿಗೆ ಇತ್ತು ಬುದ್ಧಿಶಕ್ತಿ ಪ್ರಚಂಡವಾಗಿತ್ತು ಮಾನಸಿಕ ಶಕ್ತಿ ತಕ್ಕ ರೀತಿಯಲ್ಲೇ ಇದ್ದದರಿಂದ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅವರಿಗೆ ಬರ್ತಾ ಬರ್ತಾ ಮನುಷ್ಯರಲ್ಲಿ ಒಂದು ರೀತಿಯ ಅಧಪ್ಪತನ ಉಂಟಾಯಿತು ಮಾನಸಿಕವಾಗಿ ಮತ್ತು ಸ್ವಭಾವಕ್ಕೆ ಸಂಬಂಧಪಟ್ಟ ಹಾಗೆ ಗಹನವಾದ ತತ್ವಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಹಲವು ಕಾರಣಗಳಿಂದ ಸನಾತನ ಧರ್ಮಕ್ಕೆ ಸಂಚಕಾರ ಬಂದಿದೆ ಅಂತ ಅರ್ಥ ಆದಾಗಲೇ ಶಂಕರಾಚಾರ್ಯರ ಆ ಒಂದು ಪ್ರಚಂಡ ಬುದ್ಧಿಶಕ್ತಿ ಕೆಲಸ ಮಾಡ್ತಾರೆ ಮತ್ತು ಹಳೆಯ ಆ ತಾತ್ವಿಕ ದರ್ಶನಗಳನ್ನೆಲ್ಲ ಹೊಸ ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಜನರಿಗೆ ಬೋಧನೆ ಮಾಡಿ ಅದನ್ನು ಸ್ಥಾಪನೆ ಮಾಡಬೇಕಾದ್ರೆ ಅವರ ಆವಿರ್ಭಾವ ಆಗೋಯ್ತು ಅವರ ಕೃತಿಗಳನ್ನೆಲ್ಲ ನೀವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಅರ್ಥ ಆಗುತ್ತೆ ಮಾನವ ಯಾವ್ಯಾವ ರೀತಿಯಲ್ಲೆಲ್ಲ ಆಲೋಚಿಸ್ಬೋದು ಅದನ್ನೆಲ್ಲ ಆಲೋಚನೆ ಮಾಡಿ ತಮ್ಮ ಅಸಾಧಾರಣ ಶಕ್ತಿ ಸಾಮರ್ಥ್ಯವನ್ನು ಅಲ್ಲಿ ಅವರು ತೋರಿಸ್ತಾರೆ ಸ್ವಾಮಿ ವಿವೇಕಾನಂದರಲ್ಲಿ ಈ ಬುದ್ಧಿಶಕ್ತಿಯನ್ನು ನಾವು ಕಾಣ್ತೇವೆ ಅವರ ಕೃತಿಗಳನ್ನೆಲ್ಲ ಓದಿ ನೋಡಿ ಅವರು ಓದದ ಯಾವುದೇ ವಿಷಯಗಳು ಇಲ್ಲ ಅವರು ತಿಳಿದುಕೊಳ್ಳದಂಥ ತತ್ವಶಾಸ್ತ್ರಗಳಾಗಲಿ ವಿಜ್ಞಾನಗಳಾಗಲಿ ಇಲ್ಲ ಅತಿಸೂಕ್ಷ್ಮವಾದ ಸಂಗತಿಗಳನ್ನೆಲ್ಲ ತಕ್ಷಣವೇ ಗ್ರಹಿಸಿಬಿಡಬಲ್ಲರು ಪ್ರಪಂಚದ ಮಹಾ ಮೇಧಾವಿಗಳೆಲ್ಲರ ಒಡನಾಟ ಅವರಾಗಿ ವಿಜ್ಞಾನಿಗಳಲ್ಲಿ ಅತಿ ಶ್ರೇಷ್ಠರಾದವರ ಜೊತೆಗೆಲ್ಲ ವಾದ ಸಂವಾದ ನಾಡ್ ಮಾಡ್ತಾಯಿದ್ರು ಆದರೆ ಈ ಬುದ್ಧಿಶಕ್ತಿ ಅಷ್ಟೇ ಅವರಲ್ಲಿದ್ದದಲ್ಲ ಹೃದಯ ಮಾನವ ಕೋಟಿ ಎಲ್ಲರೂ ಕೂಡ ಭಗವಂತನ ದರ್ಶನ ಪಡೆಯಬೇಕು ಅದಕ್ಕೋಸ್ಕರ ನಾನು ಯಾವ ತ್ಯಾಗ ಬೇಕಾದರೂ ಮಾಡ್ತೀನಿ ಎಷ್ಟು ಕೋಟಿ ಜನ್ಮವನ್ನು ಕೂಡ ಎತ್ತುತ್ತೀನಿ ಎನ್ನುವ ಆ ಒಂದು ಎದೆಗಾರಿಕೆ ಇದೆಯಲ್ಲ ಅದಿತ್ತವರಲ್ಲಿ ಒಂದು ಕಡೆ ಸ್ವಾಮೀಜಿ ಹೇಳ್ತಾರೆ ನಾನು ಇಷ್ಟಪಟ್ಟರೆ ಈ ಕ್ಷಣವೇ ನನ್ನ ದೇಹವನ್ನು ಒಂದು ಹರಿದ ಬಟ್ಟೆಯ ಹಾಗೆ ಬಿಸಾಕಿ ಬಿಡಬಲ್ಲೆ ನನಗೆ ಸಾಧ್ಯವಿದೆ ಆದರೆ ನಾನು ಅಷ್ಟಕ್ಕೆ ಸುಮನಾಗೋದಿಲ್ಲ ನನ್ನ ದೇಹ ಬಿದ್ದು ಹೋದರೆ ಹೋಗಲಿ ಅದರ ನಂತರ ಕೂಡ ನಾನು ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ರೂಪ ಇಲ್ಲದಂತ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಐ ಆಮ್ ವಾಯ್ಸ್ ವಿದೌಟ್ ಎ ಫಾರ್ಮ್ ಅಂತ ಹೇಳ್ತಾರೆ ಎಲ್ಲಿವರೆಗೆ ಈ ಮನುಷ್ಯರಲ್ಲಿ ಪ್ರತಿಯೊಬ್ಬನೂ ಕೂಡ ಭಗವಂತ ಮತ್ತು ಮನುಷ್ಯ ಒಂದೇ ಮನುಷ್ಯನ ಅಂತರಂಗದಲ್ಲೇ ದೇವರಿದ್ದಾನೆ ಅಂತ ಪ್ರತಿಯೊಬ್ಬನೂ ಕೂಡ ತಿಳ್ಕೊಳ್ತಾನೆ ಅಲ್ಲಿಯವರೆಗೂ ಕೆಲಸ ಮಾಡ್ತೀನಿ ಸುಮ್ಮನೆ ಇರಲ್ಲ ಅದು ಎಂಥ ಪ್ರಚಂಡವಾದಂಥ ಮಾತು ನೋಡಿ ಅದು ಇಡೀ ಮಾನವ ಕೋಟೆಯ ಮೇಲೆ ಅಂಥ ಅಗಾಧವಾದಂಥ ಒಂದು ಪ್ರೇಮ ಇತ್ತು ಅವರ ಹೃದಯ ಎಷ್ಟು ವಿಶಾಲವಾದದ್ದು ಆಲೋಚಿಸಿದಷ್ಟು ನಮಗೆ ಅರ್ಥ ಆಗೋದಿಲ್ಲ ಯಾಕೆ ಅರ್ಥ ಆಗೋದಿಲ್ಲ ಅಂದರೆ ನಮ್ಮ ಹೃದಯ ಅಷ್ಟು ಚಿಕ್ಕದು ಬರೀ ನಾನು ಚೆನ್ನಾಗಿರಬೇಕು ನಮ್ಮವರು ಚೆನ್ನಾಗಿರಬೇಕು ಹೆಚ್ಚಂದರೆ ನಮ್ಮ ದೇಶ ಸರಿ ಇರಬೇಕು ಇಷ್ಟನ್ನು ಭಾವಿಸ್ತೇವೆ ಕೇವಲ ಮನುಷ್ಯರಷ್ಟೇ ಅಲ್ಲ ಒಂದು ಪ್ರಾಣಿಯಾಗಿರಲಿ ಒಂದು ಕೀಟವೂ ಕೂಡ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಹೋರಾಡ್ತಾ ಇದೆ ಅದನ್ನು ಪಡೆಯುವ ಹಕ್ಕು ಒಂದೊಂದು ಕಣಕ್ಕೂ ಇದೆ ಅಂತ ಅವರು ಹೇಳಿದ್ರು ಇದು ಅವರ ವಿಶ್ವವಿಶಾಲವಾದಂಥ ದೃಷ್ಟಿಕೋನ ಅಂಥ ಒಂದು ಹೃದಯ ಇದ್ದದ್ರಿಂದಲೇ ಅವರು ಎಲ್ಲ ಕಡೆಗೆ ಓಡಾಡಬೇಕಾಯಿತು ಜನರ ಸಮಸ್ಯೆ ಏನು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಭಾರತ ದೇಶದ ಎಲ್ಲೆಡೆ ಸುತ್ತಾಡಿ ನೋಡಿದ್ರು ಬಡತನ ಕೇವಲ ಕೆಲವು ಮಂದಿ ಶ್ರೀಮಂತರು ಮಾತ್ರ ಎಲ್ಲ ಸಂಪತ್ತನ್ನ ಒಟ್ಟು ಹಾಕಿ ಅದನ್ನು ಅನುಭವಿಸ್ತಾ ಇದ್ದಾರೆ ಸುಖ ಪಡ್ತಾ ಇದ್ದಾರೆ ಸಾವಿರಾರು ಸಾವಿರಾರು ಮಂದಿ ಜನ ಹೊಟ್ಟೆಗೆ ಇಲ್ಲದೆ ಒಂದು ಗತಿ ಇಲ್ಲದನ್ನು ಅರಳ್ತಾ ಇದ್ದಾರೆ ವಿದ್ಯಾಭ್ಯಾಸ ಇಲ್ಲ ಅನಕ್ಷರತೆ ಜಡತ್ವ ಅಜ್ಞಾನ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತಾವು ಕಷ್ಟಪಡ್ತಾ ಇದ್ದೇವೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ದೇಹ ಈ ದೇಶ ಎನ್ನುವುದು ಬಹುತೇಕ ಸತ ಹಾಗಾಗಿದೆ ಇದನ್ನೇನು ಮಾಡಬೇಕು ಯಾವ ರೀತಿ ಇದನ್ನು ಉದ್ಧರಿಸಬೇಕು ಅರ್ಥ ಆಗದೆ ಗೊಂದಲಕ್ಕೊಳಗಾಗ್ತಾರೆ ಸ್ವಾಮೀಜಿ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಬೇಗ ನಿವಾರಿಸ್ಬೋದು ಸ್ವಲ್ಪ ಶ್ರಮ ಹಾಕಿ ಕೆಲಸ ಮಾಡಿದರೆ ಪರಿಹರಿಸಬಹುದು ಹೋದಲ್ಲಿ ಹೋದಲ್ಲೆಲ್ಲ ಇದೇ ಅವಸ್ಥೆ ಬೃಹತ್ತಾದಂಥ ಒಂದು ಸಮಸ್ಯೆಗಳ ದೊಡ್ಡ ಒಂದು ಸಮುದ್ರವೇ ಕಣ್ಣ ಮುಂದೆ ಎದ್ರು ಬಿದ್ದುಬಿಟ್ರೆ ಏನು ಮಾಡ್ತೀರಿ ಅಸಹಾಯಕರಾಗಿ ಕೈ ಸ್ವಾಮೀಜಿ ಬಹಳ ದುಃಖಿತರಾದರು ಕಷ್ಟಪಟ್ಟರು ಚಿಂತಿಸಿದರು ಇದಕ್ಕೇನು ಪರಿಹಾರ ಅಂತ ಪ್ರಾರ್ಥನೆ ಮಾಡಿದರು ಭಗವಂತನನ್ನು ಕೊನೆಗೆ ಅವರಿಗೆ ಅರ್ಥ ಆಯಿತು ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ದೇಶ ಎದ್ದೇಳಬೇಕಾದ್ರೆ ಮೊದಲು ಸ್ವಾತಂತ್ರ್ಯಗಳಿಸಬೇಕು ಬೇರೆ ದೇಶದವರು ಬಂದು ನಮ್ಮನ್ನು ಆಳ್ತಾ ನಾವು ಏನು ಮಾಡಿದರೂ ಕೂಡ ನಮಗೆ ಇಲ್ಲಿನ ಉದ್ಧಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ ಮೊದಲು ಅದಾಗಬೇಕು ಅನಂತರ ನಿರ್ಗತಿಗರಿಗೆ ಅನ್ನದ ವ್ಯವಸ್ಥೆ ಆಗಬೇಕು ಹಸಿದ ಹೊಟ್ಟೆಗೆ ಅಧ್ಯಾತ್ಮ ಕೊಡೋದು ಅಂತ ಹೇಳ್ತಾರೆ ಎಲ್ಲರೂ ಭಗವಂತನ ಕಡೆಗೆ ಹೋಗಬೇಕಾದ್ರೆ ಮೊದಲು ಅವನಿಗೆ ಅನ್ನ ಹಸಿವು ಅಡಗಬೇಕು ಅದಕ್ಕೆ ವ್ಯವಸ್ಥೆ ಆಗಬೇಕು ಕೇವಲ ಅನ್ನ ಅಥವಾ ಆಹಾರ ಸಿಕ್ಕರೆ ಸಾಲ್ದು ಮನುಷ್ಯನಿಗೆ ಸಂಸ್ಕೃತಿ ಬೇಕು ವಿದ್ಯಾಭ್ಯಾಸ ಬೇಕು ಶಿಕ್ಷಣ ಎಲ್ಲ ಸಮಸ್ಯೆಗೆ ಪರಿಹಾರ ಶಿಕ್ಷಣದ ಮೂಲಕ ಆಗುತ್ತೆ ಆದ್ದರಿಂದ ಜನರ ಹಸಿವನ್ನು ನೀಗುವ ಅವರ ಬಡತನವನ್ನು ನಿವಾರಿಸುವ ಅವರ ಅನಕ್ರ ಅನಕ್ಷರತೆಯನ್ನು ಹೋಗಲಾಡಿಸುವಂಥ ಕಾರ್ಯ ಇಲ್ಲಾಗಬೇಕು ಅದಕ್ಕೇನು ಮಾಡೋದು ಅಂಥ ದೀರ್ಘಕಾಲ ಚಿಂತಿಸಿ ಹೇಳ್ತಾರೆ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿ ಒಂದು ಬಂಡೆಯ ಮೇಲೆ ಕುಳಿತುಕೊಂಡು ಸಮುದ್ರದ ಮಧ್ಯೆ ಮೂರು ದಿವಸ ಧ್ಯಾನಿಸಿದ್ರಂತೆ ಆಗ ಅರ್ಥ ದಾರಿ ಕಂಡುಬಿಟ್ಟಿತ್ತು ಅವರಿಗೆ ಅಮೇರಿಕಕ್ಕೆ ಅವರು ಹೋಗಿ ಆ ವಿಶ್ವಪ್ರಸಿದ್ಧವಾದ ಭಾಷಣವನ್ನು ಚಿಕಾಗೋದಲ್ಲಿ ಮಾಡಿದ್ದು ಇದಕ್ಕೋಸ್ಕರನೇ ಅವರು ಹೇಳ್ತಾರೆ ನಾನು ಅಮೇರಿಕಕ್ಕೆ ಬಂದಿದ್ದು ಸನಾತನ ಧರ್ಮದ ಸತ್ಯವನ್ನು ಇಲ್ಲಿಗೆ ಕೊಡೋಣ ಅಂತ ಅಲ್ಲ ಬಂದಿದ್ದು ನನ್ನ ಜನರಲ್ಲಿ ಬಡತನದಲ್ಲಿ ಸಾಯ್ತಾ ಇದ್ದಾರೆ ಅವರಿಗೇನಾದರೂ ಸ್ವಲ್ಪ ಸಹಾಯ ಆಗಲಿ ಅಂತ ನಾನು ಬಂದೆ ಅಮೇರಿಕದಲ್ಲಿ ಒಂದು ಒದೆ ಕೊಟ್ಟರೆ ಅದರ ನೂರಾರು ಪ್ರತಿಧ್ವನಿ ಭಾರತದಲ್ಲಿ ಅದು ಸಾಧ್ಯನಾ ಅಂತ ನಾನು ಪ್ರಯತ್ನ ಬಂದೆ ಅಂತ ಹೇಳ್ತಾರೆ ಅದರ ಜೊತೆಗೆ ಭಗವಂತನ ಪ್ರೇರಣೆಯವರಲ್ಲಿತ್ತು ಇದೆಲ್ಲ ಒಗ್ಗೂಡಿ ಅವರು ಜಗತ್ತಿನ ಎಲ್ಲಡೆ ಸಂಚರಿಸಿದರು ಒಂದು ಸಂಚಲನವನ್ನೇ ಉಂಟು ಮಾಡಿಬಿಟ್ರು ಅಲ್ಲೋಲ ಕಲ್ಲೋಲಾಗುವ ಹಾಗೆ ಮಾಡಿಬಿಟ್ರು ಜನ ಅಲ್ಲಿ ತನಕ್ಕೂ ಕೂಡ ಆಲೋಚಿಸ್ತಾ ಜನರು ಹೊಸ ರೀತಿಯಲ್ಲಿ ಆಲೋಚಿಸುವ ಹಾಗಾಯಿತು ವೇದಾಂತ ಹಿಂದೂ ಧರ್ಮ ಇದರಲ್ಲಿ ಇಂಥ ಹೊಸ ವಿಚಾರಗಳು ಇವೆಯೇ ಹೊಸತನ ಎನ್ನುವುದು ಇದೆಯೇ ಅಂತ ಜನ ಚಿಂತಿಸಿದರು ಮರಳಿಯವರು ಭಾರತಕ್ಕೆ ಬಂದಾಗ ಇಲ್ಲಿ ಜನ ಸ್ವಾಮೀಜಿಯವರನ್ನು ನೋಡುವ ದೃಷ್ಟಿಯೇ ಬೇರೆ ಹೊಸ ಒಂದು ಯುಗದ ಹರಿಕಾರ ಆಗಿ ಅವರನ್ನು ನೋಡಿದ್ರು ನಮಗೇನೋ ಭರವಸೆ ಇದೆ ನಮಗೇನೋ ಭವಿಷ್ಯಕ್ಕೆ ಒಂದು ಹೊಸ ಒಂದು ಬೆಳಕು ಕಾಣ್ತಾ ಇದೆ ಅಂತ ಅವ್ರನ್ನ ಆಧಾರದಿಂದ ಸ್ವಾಗತಿಸಿ ಎಲ್ಲ ಅವರ ಅನುಯಾಯಿಯಾಗಿ ಸ್ವಾಮಿ ವಿವೇಕಾನಂದರ ಆ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧಾರಣವಾದಂಥ ಒಂದು ಉತ್ಸಾಹವನ್ನು ತೋರಿಸಿದರು ಇದು ನೂರೈವ ನೂರು ವರ್ಷಗಳ ಹಿಂದಿನ ಕತೆ ಇದು ಅಲ್ಲಿಂದ ನಂತರ ಇಲ್ಲಿಯವರೆಗೆ ಸ್ವಾಮಿ ವಿವೇಕಾನಂದರ ಆ ಪ್ರಭಾವ ಬೀರದ ಕ್ಷೇತ್ರ ಯಾವುದೂ ಇಲ್ಲ ಎಲ್ಲೆಲ್ಲಿ ಹೋಗಿ ನೋಡಿದರೂ ಒಂದಲ್ಲ ಒಂದು ರೀತಿ ಅವರ ಒಂದು ಆ ಶಕ್ತಿಭರಿತವಾದಂಥ ವಿಚಾರಗಳು ಒಂದಲ್ಲ ಒಂದು ರೀತಿ ಪ್ರಭಾವ ಬೀರಿದೆ ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ ವಿಜ್ಞಾನ ತೆಗೆದುಕೊಂಡ್ರೆ ಜೆ ಟಾಟಾ ಅಂತ ಟಾಟಾ ಸಂಸ್ಥೆಯನ್ನೆಲ್ಲ ಹುಟ್ಟುಹಾಕಿದಂಥ ಮೂಲ ಪುರುಷ ಅವರ ಜೊತೆಗೆ ಸ್ವಾಮಿ ವಿವೇಕಾನಂದರು ಪ್ರಯಾಣ ಮಾಡ್ತಾ ಮಾತುಕತೆ ನಡುವೆ ಈ ಒಬ್ಬ ಯಂಗ್ ಅಥವಾ ಯುವ ಸನ್ಯಾಸಿಯನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗೋಯ್ತಂತೆ ಇಲ್ಲಿನ ಅಗತ್ಯಗಳು ಇಲ್ಲಿನ ಅಭಿವೃದ್ಧಿ ಇದರ ಬಗ್ಗೆ ಎಲ್ಲ ಮಾತನಾಡ್ತಾ ಸ್ವಾಮೀಜಿ ಹೇಳಿದ್ರಂತೆ ಶುದ್ಧ ವಿಜ್ಞಾನವನ್ನು ಪ್ಯೂರ್ ಸೈನ್ಸ್ ಅಂತ ಹೇಳ್ತಾರಲ್ಲ ಅದನ್ನೇ ಸಂಶೋಧನೆಯನ್ನು ಮಾಡುವಂಥ ಸಂಸ್ಥೆಯನ್ನು ನೀನು ಹುಟ್ಟುಹಾಕಬೇಕು ಇಲ್ಲಿ ವಿಜ್ಞಾನದ ಆವಿಷ್ಕಾರಗಳು ದೇಶದಲ್ಲಿ ಆಗಬೇಕು ಅಂತ ಹೇಳಿದ್ರಂತೆ ಆ ಮಾತಿನ ಪ್ರೇರಣೆ ಎಷ್ಟರ ಮಟ್ಟಿಗಾಗಿತ್ತು ಅಂತಂದರೆ ಜೆ ಆರ್ ಡಿ ಟಾಟಾ ಬೆಂಗಳೂರಿನಲ್ಲಿ ಐ ಐ ಎಸ್ ಸ್ಟಾರ್ಟ್ ಮಾಡೋದಕ್ಕೆ ಸ್ವಾಮೀಜಿ ಮಾತೆ ಪ್ರೇರಣೆಯಾಗಿತ್ತು ಇನ್ನೂ ಅನೇಕ ವಿಜ್ಞಾನ ಸಂಶೋಧನಾ ಕೇಂದ್ರಗಳನ್ನೆಲ್ಲ ಟಾಟಾ ಆರಂಭಿಸಿದರು ಇವತ್ತಿಗೂ ಕೂಡ ಸಮರ್ಥವಾಗಿ ಕಾರ್ಯನಿ ನಿರ್ವಹಿಸ್ತಾ ಸಂಸ್ಥೆಗಳು ಇವೆ ಹೀಗೆ ಒಂದೊಂದು ಕ್ಷೇತ್ರದಲ್ಲೂ ನೀವು ತೆಗೆದುಕೊಂಡು ಒಳಗೆ ನುಗ್ಗಿ ಅದರ ಅಂತರಂಗವನ್ನು ನೋಡಿದರೆ ಅಲ್ಲಿ ಸ್ವಾಮೀಜಿಯವರ ಅಸಾಧಾರಣವ ಪ್ರಭಾವವನ್ನು ನಾವು ಕಾಣ್ತೇವೆ ಆದರೆ ನಮ್ಮ ಜನರಿಗೆ ಅದು ಎಲ್ಲಿಂದ ಬಂತು ಈ ಸಂಶೋಧಕ ಬುದ್ಧಿ ಬಹಳ ಕಡಿಮೆ ಇತ್ತೀಚೆಗೊಬ್ರು ಹೇಳ್ತಾಯಿದ್ರು ಐ ಎಸ್ ಸಿ ಐ ಇದೆಯಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿಗೆ ಹೋಗಿ ನೋಡಿದ್ರೆ ಮೂಲ ಪ್ರೇರಣೆಯಾಗಿದ್ದಂಥ ಸ್ವಾಮೀಜಿಯವರ ಒಂದು ಚಿತ್ರವಾಗಲಿ ಅವರು ನೆನಪಿಸುವ ಒಬ್ಬ ವ್ಯಕ್ತಿಯಾಗಲಿ ಅಲ್ಲಿ ಇಲ್ಲ ಅದರ ಚಾರಿತ್ರಿಕವಾದ ಸತ್ಯ ನಮಗೆ ಅನೇಕ ದಾಖಲೆಗಳಿಂದ ಇದು ತಿಳಿದು ಬಂದಿದೆ ಇದೇ ರೀತಿ ಹಲವು ಕ್ಷೇತ್ರಗಳೇ ಉದಾಹರಣೆಗೆ ಸ್ವಾತಂತ್ರ್ಯ ಸಂಗ್ರಾಮ ಬಹಳಷ್ಟು ಮಂದಿ ಕ್ರಾಂತಿಕಾರಿಗಳು ತೀವ್ರಗಾಮಿಗಳು ಅಥವಾ ಮಂದಗಾಮಿಗಳು ಇತ್ಯಾದಿ ಸ್ವಾತಂತ್ರ್ಯ ಹೋರಾಟರ ಹೋರಾಟಗಾರರ ಅನೇಕ ಅನೇಕ ಚರಿತ್ರೆಯನ್ನು ಕಥೆಯನ್ನೆಲ್ಲ ಓದ್ತೇವೆ ಒಬ್ಬರಲ್ಲ ಒಬ್ಬರು ತಮ್ಮ ಮೂಲ ಪ್ರೇರಣೆಯನ್ನು ಸ್ವಾಮಿ ವಿವೇಕಾನಂದರ ಪಡೆದಿದ್ದರು ಇದು ಎಲ್ಲ ಒಬ್ಬೊಬ್ಬರ ಇಂಡಿವಿಜುವಲ್ ಆದಂಥ ಅವರ ಜೀವನ ಚರಿತ್ರೆಯನ್ನು ಓದಿದರೆ ಗೊತ್ತಾಗುತ್ತೆ ಆದರೆ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಬರೆದವರಿಗೆ ಆ ಮೂಲ ಪ್ರೇರಣೆ ಬೇಡ ಇಂಥವರು ಇಲ್ಲಿ ಇಂಥ ಇಂತಿಷ್ಟು ಮಂದಿಯನ್ನು ಕೊಂದು ಹಾಕಿದರು ಇಂತಿಷ್ಟು ಮಂದಿ ಚಳವಳಿ ಮಾಡಿದರು ಇಷ್ಟು ಮಂದಿ ಸತ್ಯಾಗ್ರಹ ಮಾಡಿದರು ಇಷ್ಟು ಮಂದಿ ಅರೆಸ್ಟ್ ಆದರು ಇಷ್ಟು ಮಂದಿ ಗಲ್ಲಿಗೀರಿದರು ಇಷ್ಟು ಮಂದಿ ಬ್ರಿಟಿಷರ ವಿರುದ್ಧ ದನಿ ಎತ್ತಿದ್ರು ಅದನ್ನು ಹೇಳ್ತಾರೆ ಎಲ್ಲಿಂದ ಬಂತು ಪ್ರೇರಣೆ ದೇಶಭಕ್ತಿಯ ಮೂಲಮಂತ್ರವನ್ನು ಜಪಿಸುವುದಕ್ಕೆ ಇವರಿಗೆಲ್ಲ ಶಕ್ತಿಯಾಗಿ ನಿಂತಿದ್ದವರು ಯಾರು ಇದನ್ನು ಎಲ್ಲೂ ಕೂಡ ನೀವು ಪಠ್ಯಪುಸ್ತಕದಲ್ಲಾಗಲಿ ಚಾರಿತ್ರಿಕ ಪುಸ್ತಕದಲ್ಲಾಗಲಿ ಕಾಣೋದಿಲ್ಲ ಆದರೆ ವಾಸ್ತವ ಸತ್ಯ ಇದು ಹೀಗೆ ಅನೇಕ ಅನೇಕ ಕ್ಷೇತ್ರಗಳಲ್ಲಿ ಸ್ವಾಮಿ ವಿವೇಕಾನಂದರ ಆ ರೂಪರಹಿತ ಧ್ವನಿ ಇದೆಯಲ್ಲ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾನೆ ಬಂದಿದೆ ಈಗಲೂ ಮಾಡ್ತಾ ಇದೆ ಎಲ್ಲಿ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಅವರ ಸಂದೇಶವನ್ನು ಉದ್ಧರಿಸಿ ಸ್ವಲ್ಪವಾದರೂ ಕೂಡ ಜನರ ಕಡೆಗೆ ಪ್ರೇರಣೆಯನ್ನು ತುಂಬುತ್ತಾರೋ ಅಲ್ಲಿ ಒಂದಕ್ಕೆ ಹತ್ತರಷ್ಟು ರೀತಿಯಲ್ಲಿ ಕೆಲಸ ನಡೀತಾ ಇದೆ ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ವಿವೇಕಾನಂದರ ಹೆಸರಿನಲ್ಲಿ ಒಂದು ಕಾರ್ಯ ಮಾಡಿ ಅಲ್ಲಿ ಅದ್ಭುತವಾದ ಕಾರ್ಯ ನಡೆಯುತ್ತದೆ ಇದಕ್ಕೇನು ಕಾರಣ ಅಂತಂದರೆ ನಮ್ಮ ಜನರ ಅಂತರಂಗದಲ್ಲಿರುವ ಚೈತನ್ಯ ಇದೆಯಲ್ಲ ಅದು ಸ್ವಾಮೀಜಿಯವರ ಕರೆಗೆ ಪ್ರತಿಕ್ರಿಯಿಸ್ತಾ ಇದೆ ಇದನ್ನು ತೋರಿಸ್ತದೆ ಹೀಗೆ ಸ್ವಾಮೀಜಿ ನಮ್ಮ ನಾಡಿನಾದ್ಯಂತ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಒಂದು ಸಂಚಲನವನ್ನು ಮೂಡಿಸುವುದಕ್ಕೆ ವಿಶೇಷವಾದ ಕಾರಣ ಇದೆ ನಮ್ಮ ಇಡೀ ಮಾನವ ಕೋಟಿ ಸತ್ಯವನ್ನು ಕಾಣಬೇಕು ಸುಖಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳಬೇಕು ಇದಕ್ಕೆ ಏನೇನು ಅದನ್ನೆಲ್ಲ ನಾವು ಸಮರ್ಪಕ ರೀತಿಯಲ್ಲಿ ಪಡ್ಕೋಬೇಕು ನಮ್ಮಲ್ಲಿ ವಿಜ್ಞಾನ ಆವಿಷ್ಕಾರ ಆಗಲಿಲ್ಲ ಅಂತ ಕೈಕಟ್ಟಿ ಕುಳಿತುಕೊಳ್ಬೇಕೆ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಅಲ್ಲಿಂದ ಕಲ್ತುಕೊಳ್ಳಿ ಇಲ್ಲಿಗೆ ಅದನ್ನು ತನ್ನಿ ಇಲ್ಲಿಯ ಹೊಸದನ್ನು ಹುಟ್ಟುಹಾಕಿ ಅಲ್ಲಿ ಧರ್ಮ ಎನ್ನುವುದು ಕೇವಲ ಒಂದು ಮೂಢನಂಬಿಕೆಯಾಗಿದೆ ಜಡವಾಗಿದೆ ಅಂತ ಅಲ್ಲಿನವರು ಸುಮ್ಮನೆ ಕುಳಿತುಕೊಳ್ಬೇಕೆ ಬನ್ನಿ ಭಾರತಕ್ಕೆ ಇಲ್ಲಿ ಯೋಗ ಕಲ್ತುಕೊಳ್ಳಿ ಅಧ್ಯಾತ್ಮ ಕಲ್ತುಕೊಳ್ಳಿ ವೇದಾಂತವನ್ನು ಅಭ್ಯಾಸ ಮಾಡಿ ನಮ್ಮಲ್ಲಿ ಅದಕ್ಕೇನು ಬರಲಿಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇಂದಿಗೂ ಕೂಡ ವಿಫುಲವಾದಂಥ ಅವಕಾಶ ಇದೆ ಯಾವ ಯಾವ ತತ್ವ ಬೇಕಾದರೂ ಇದೆ ಯಾವ ಪಂಥಗಳಾದರೂ ಇದೆ ಯಾವ ಆಶ್ರಮಗಳಾದರೂ ಇದೆ ಗಲ್ಲಿಗಲ್ಲಿಗಳಲ್ಲಿ ದೇವತೆಗಳ ಮೂರ್ತಿಗಳಿವೆ ಎಲ್ಲ ಯಾವ್ಯಾವ ಆಧ್ಯಾತ್ಮಿಕ ವಿಚಾರಗಳ ಅಗತ್ಯ ಇದೆಯೋ ಎಲ್ಲವೂ ಇದೆ ಇಲ್ಲಿ ಹೀಗೆ ಕೊಡುಕೊಳ್ಳುವಿಕೆಯ ಮೂಲಕ ನಾವು ಪರಿಪೂರ್ಣರಾಗುವುದಕ್ಕೆ ಪ್ರಯತ್ನಿಸಬೇಕು ಏನಾದರೂ ಆಗಲಿ ಪ್ರಾಪಂಚಿಕವಾದ ಐಹಿಕವಾದಂಥ ಸುಖ ಸಮೃದ್ಧಿಯನ್ನು ಪಡೆದುಕೊಂಡು ನಾವು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದಾಪು ಕಾಲಿಡಬೇಕು ಇದನ್ನು ಸ್ವಾಮೀಜಿ ಬಯಸಿದರು ನಮ್ಮ ಎಲ್ಲ ಕಾರ್ಯಗಳು ಕೂಡ ಇದನ್ನೇ ಕೇಂದ್ರೀಕೃತ ಆಗಿರಬೇಕು ಹೀಗೆ ಅವರು ಜಗತ್ತಿಗೆ ಒಂದು ಸಂದೇಶವನ್ನೇ ನೀಡಿ ಅವರ ಭರವಸೆ ಯುವಕರ ಮೇಲಿತ್ತು ಅವರು ಹೇಳ್ತಾರೆ ಯುವಕರೇ ನಮಗೆ ಇಂದಿಗೆ ಭರವಸೆ ಯಾಕಂದರೆ ಕೆಲಸ ಮಾಡುವುದಕ್ಕೆ ತನ್ನ ಜೊತೆಗೆ ಈ ಕಾರ್ಯವನ್ನೆಲ್ಲ ನಿರ್ವಹಿಸುವುದಕ್ಕೆ ಯಂಗ್ ಬ್ಲಡ್ ಅಂತ ಹೇಳ್ತೇವಲ್ಲ ಬಿಸಿ ರಕ್ತದ ತರುಣರು ಬೇಕು ಅಂತ ಹೇಳ್ತಿದ್ರು ಅನೇಕರು ಅವರ ಜೊತೆ ಸೇರಿಕೊಂಡ್ರು ಕೂಡ ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಯುವ ಜನತೆ ದೇಶದಲ್ಲೆಲ್ಲ ಸಿಗ್ತಾರೆ ಇನ್ನಷ್ಟಿನ್ನಷ್ಟು ವ್ಯಾಪಕ ಆಗ್ತಾ ಇದೆ ಕೆಲವೇ ವರ್ಷಗಳ ಹಿಂದೆ ನೂರೈವತ್ತನೇ ಜನ್ಮಶತಮಾನೋತ್ಸವನವ ನಾವು ಆಚರಿಸಿದೆವು ನಾಡಿನಾದ್ಯಂತ ಎಂಥ ಪ್ರತಿಕ್ರಿಯೆ ಬಂತು ಮನೆ ಮನೆಗೆ ಸ್ವಾಮಿ ವಿವೇಕಾನಂದರ ಸಂದೇಶ ತಲುಪುವ ಕಾರ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು ಇದು ವಿವೇಕಾನಂದರ ಆ ರೂಪರಹಿತ ಧ್ವನಿ ಅಂತ ಹೇಳ್ತಾರಲ್ಲ ನಮ್ಮ ಎದುರುಗಡೆ ಅವರ ದೇಹ ಇಲ್ಲದೆ ಹೋದರೂ ಅವರು ಬದಕಿ ಇಲ್ಲದೇ ಇದ್ದರೂ ಕೂಡ ಅವರ ವಾಣಿ ಸಂದೇಶ ಅದು ಶಕ್ತಿಯುತವಾಗಿ ಕೆಲಸ ಮಾಡ್ತಾ ಇದೆ ಇದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ನೂರೈವತ್ತು ವರ್ಷಗಳ ಮೇಲೂ ಕೂಡ ಈ ರೀತಿಯಲ್ಲಿ ಕೆಲಸ ಮಾಡುವ ಯಾವುದೇ ಮಹಾತ್ಮರ ವಾಣಿಯನ್ನು ನಾವು ಜಗತ್ತಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಯುವ ದಿನ ದಿನಾಚರಣೆಯ ಈ ದಿವಸ ನಾವು ಇದನ್ನೆಲ್ಲ ನೆನಪಿಸಿಕೊಂಡು ಆ ಮಹಾತ್ಮನ ಸಂದೇಶವನ್ನ ಮೈಗೂಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಎಷ್ಟಾಗತ್ತೆ ಅಷ್ಟನ್ನು ಮಾಡಬೇಕು ನಮ್ಮ ಆಯುಸ್ಸು ಎಷ್ಟಿದೆ ನಮಗೆ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ನನಗೆ ಎರಡೇ ದಿವಸ ಆಯಸ್ಸು ಉಳಿದಿದೆ ಅಂತಾಗಿದ್ದರೆ ಸರಿ ಎರಡು ದಿವಸ ಸ್ವಾಮೀಜಿ ಕೆಲಸ ಮಾಡಿ ಹೋಗ್ದೇನೆ ಅಂತ ಸಂಕಲ್ಪ ಮಾಡಿಕೊಳ್ಳುವ ಆ ಒಂದು ಖೆಚ್ಚು ನಮಗೆ ಇರಬೇಕು ಅದನ್ನು ಸ್ವಾಮೀಜಿ ಬಹುಶಃ ಹೆಚ್ಚು ಇಷ್ಟಪಡ್ತಾರೆ ಹೀಗೆ ಅವರ ಸಂದೇಶಗಳು ಜೀವನ ನಮ್ಮ ಜೀವನದಾದ್ಯಂತ ಒಂದು ಪ್ರೇರಕ ಶಕ್ತಿಯಾಗಿ ಬರಲಿ ಅದೇ ನಮಗೆ ನಿಜವಾದ ಕೃಪೆ ಅಂತ ಪ್ರಾರ್ಥಿಸಿಕೊಂಡು ಇಂದಿನ ಈ ಪ್ರವಚನವನ್ನು ಇಲ್ಲಿಗೆ ನಿಲ್ಲಿಸೋಣ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತೂ